पकाय च धर्म ತರಗತಿಯಲ್ಲಿ ಮಂತ್ರಶಾಸ್ತ್ರದ ಬಗ್ಗೆ ಒಂದಿಷ್ಟು ಅದರ ಪರಿಚಯದಲ್ಲಿ ಪರಿಚಯವನ್ನು ನೋಡಿದ್ರು ಸಂಪೂರ್ಣ ಪರಿಚಯ ಮಾಡಿಕೊಳ್ಳುವುದು ಅಸಾಧ್ಯ ಅಂತ ಹೇಳಿ ಆ ಪರಿಚಯದಲ್ಲಿ ಪರಿಚಯವನ್ನು ನೋಡುವುದರಲ್ಲೂ ಸ್ವಲ್ಪ ಬಾಕಿ ಇತ್ತು ಅದಕ್ಕೆ ಮುಂಚೆ ಇನ್ನೊಂದು ಪ್ರಶ್ನೆಗೆ ಉತ್ತರವಾಗಿ ಈ ಅನೇಕ ಮಂತ್ರ ಸಿದ್ಧಿ ಮಂತ್ರದಿಂದ ದೇವತಾ ಸಿದ್ಧಿ ಮತ್ತು ದೇವತೆ ಅನುಗ್ರಹ ಆಗುವಾಗ ಏನೇನು ಲಕ್ಷಣಗಳು ಕಂಡು ಬರ್ತದೆ ಅದಕ್ಕಿಂತ ಮುಂಚೆ ಎಂಬುದನ್ನು ನಾವು ನೋಡಿದ್ವಿ ತಂತ್ರರೀತ್ಯ ಹಾಗೆಯೇ ಈ ಮಂತ್ರಕ್ಕೆ ಮುಂಚೆ ಯಾವ ರೀತಿ ನಮಗೆ ಲಕ್ಷಣಗಳು ಕಂಡು ಬರ್ತವೆಯೋ ಧ್ಯಾನ ಭಗವಂತನ ಕುರಿತಾದಂತಹ ಧ್ಯಾನ ಅದರಲ್ಲೂ ಕೂಡ ಈ ರೀತಿ ಏನಾದರೂ ಪೂರ್ವ ಲಕ್ಷಣಗಳು ಪೂರ್ವಭಾವಿಯಾದಂತಹ ಲಕ್ಷಣಗಳು ಕಂಡು ಬರ್ತವೆಯೇ ಎಂಬಂತಹ ಪ್ರಶ್ನೆಗೆ ಶ್ವೇತಾಶ್ವತರ ಉಪನಿ ಉಪನಿಷತ್ತಿನಲ್ಲಿ ಅದು ಎಲ್ಲ ಉಪನಿಷತ್ತುಗಳಿಗಿಂತಲೂ ವಿಲಕ್ಷಣವಾದಂತಹ ಒಂದು ಉಪನಿಷತ್ತು ಶ್ವೇತಾಶ್ವತರ ಉಪನಿಷತ್ತು ಕೆಲವರು ಅದನ್ನು ಈ ಮುಖ್ಯ ಉಪನಿಷತ್ತುಗಳಲ್ಲಿ ಸೇರಿಸುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಸಾಂಖ್ಯಮತದ ಕೆಲವು ಛಾಯೆಗಳು ಕಂಡು ಬರ್ತದೆ ಒಂದನೇದಾಗಿ ಪ್ರಕೃತಿ ಮತ್ತು ಪುರುಷ ಅನ್ನುವಂತಹ ಮಾತುಗಳು ಬರ್ತವೆ ಅದ್ವೈತ ಪರವಲ್ಲ ಅಂತ ಒಂದು ಎರಡನೆಯದಾಗಿ ಯೋಗ ಪ್ರಕ್ರಿಯೆಯ ಕೆಲವೊಂದು ಲಕ್ಷಣಗಳು ಕೂಡ ಅಲ್ಲಿ ಕಂಡು ಯೋಗ ಪಾತಂಜ ಪಾತಂಜಲಿ ಯೋಗದ ಪ್ರಕ್ರಿಯೆಯ ಲಕ್ಷಣಗಳು ಅದರಲ್ಲಿ ಎರಡನೆಯ ಅಧ್ಯಾಯದ ಹದಿಮೂರನೆಯ ಹನ್ನೊಂದನೆಯ ಶ್ಲೋಕ ಹನ್ನೊಂದು ಹನ್ನೆರಡು ಹದಿಮೂರು ಈ ಮೂರು ಶ್ಲೋಕಗಳಲ್ಲಿ ಧ್ಯಾನಕ್ಕೆ ಸಂಬಂಧಪಟ್ಟಂತಹ ಲಕ್ಷಣಗಳಲ್ಲಿ ಅಲ್ಲಿ ಹೇಳಲಾಗುತ್ತೆ ನಿಹಾರ ಧೂಮಾರ್ಕಾನಿಲೋತ ವಿದ್ಯುತ್ ಸ್ಫಟಿಕ ಶಶೀನಾಂ ಏನಾನೂಪಿ ಪುರಸ್ಸರಾಣಿ ಬ್ರಹ್ಮಣ್ಯಭಿವ್ಯಕ್ತಿ ಕರಾಣಿ ಯೋಗ ಈ ಯೋಗ ಇನ್ನೇನು ಸಿದ್ಧಿಸ್ತಾ ಇದೆ ಆ ವ್ಯಕ್ತಿಗೆ ಯೋಗಿಗೆ ಧ್ಯಾನ ಯೋಗಿಗೆ ಅನ್ನೋದಕ್ಕೆ ಕೆಲವು ಅವನಿಗೆ ದರ್ಶನಗಳು ಕಂಡು ಬರ್ತದೆ ಅವನ ಮನಸ್ಸು ಪ್ರಾಣದೊಂದಿಗೆ ಬೆರೆತು ಅವನ ಮನಸ್ಸೇ ಈ ರೀತಿಯಾದಂತಹ ದರ್ಶನಗಳು ಅವನಿಗೆ ಉಂಟು ಮಾಡ್ತದೆ ಅಂತೇಳಿ ಪೂಜ್ಯ ಭಾಷ್ಯಕಾರರಾದಂತಹ ಶಂಕರಾಚಾರ್ಯ ಭಾಷ್ಯವನ್ನು ಬರೀತಾರೆ ನೀಹಾರ ಅಂದರೆ ಮಂಜು ದಟ್ಟವಾದ ಮಂಜು ಎಲ್ಲೆಲ್ಲೂ ಮಂಜು ಆ ಮನಸ್ಸಿಗೆ ಕಾಣಿಸ್ತದೆ ಮಂಜಿನಿಂದ ಆವೃತವಾಗಿದೆ ಇಡೀ ಪ್ರಪಂಚ ಮಂಜಿನಿಂದ ಆವೃತವಾಗಿದೆ ಎಂಬಂತಹ ಒಂದು ದರ್ಶನ ಧೂಮ ಅಥವಾ ಹೊಗೆ ಎಲ್ಲ ಕಡೆ ಏನೋ ಒಂಥರ ಹೊಗೆಯ ರೀತಿಯಲ್ಲಿ ಇದೆ ಧೂಮ ಅಡ್ಕ ಅಂದ್ರೆ ಸೂರ್ಯಕಾಂಶೆ ಆ ಮನಸ್ಸೇ ಸೂರ್ಯವಾಗಿ ಭಾಸವಾಗುತ್ತೆ ಸೂರ್ಯನಂತೆ ಏನೋ ತೇಜಸ್ವಿಯಾದ ಹೊಳಿತಾ ಇದೆ ಏನೋ ಒಂದು ಅರ್ಕ ಅನಿಲ ವಾಯು ಅದರ ದರ್ಶನವಾಗುತ್ತೆ ಆ ಮನಸ್ಸೇ ಆ ಅನಿಲ ಅನಿಲ ರೀತಿಯಲ್ಲಿ ಅವನಿಗೆ ದರ್ಶನವನ್ನು ಕೊಡ್ತದೆ ಹಾಗೆ ಅನಲ ಅನಲ ಅಂದ್ರೆ ಬೆಂಕಿ ಅಗ್ನಿ ಅಗ್ನಿ ಸ್ವರೂಪವಾಗಿ ಮನಸ್ಸು ಪ್ರಾಣದೊಂದಿಗೆ ಬೆರೆತು ಆ ದರ್ಶನವನ್ನು ಕೊಡ್ತದೆ ಆ ಯೋಗಿ ಖದ್ಯೋತ ಖದ್ಯೋತ ವಿದ್ಯುತ್ ಖದ್ಯೋತ ಅಂದ್ರೆ ಬೆಳಕನ್ನು ಇದು ಮಾಡ್ತಕ್ಕಂಥ ಮಿಂಚು ಹುಳು ಮಿಂಚು ಹುಳು ಯಾವ ರೀತಿ ಮಿಣಮಿಣ ಮಿಣಮಿಣಮ ಅಂತ ಹೇಳಿ ಬೆಳಕನ್ನು ಇದು ಮಾಡ್ತಾನೋ ಆ ರೀತಿಯಂತಹ ಒಂದು ದರ್ಶನ ಕೂಡ ಆ ಯೋಗಿಗೆ ಆಗ್ತದೆ ಖದ್ಯೋತದಂತೆ ವಿದ್ಯುತ್ ವಿದ್ಯುತ್ ಅನ್ನು ಮಿಂಚು ಆ ಮಿಂಚು ಆ ಮಿಂಚನ್ನು ಕೂಡ ಅವನು ಕಾಣ್ತಾನೆ ಆ ಮನಸ್ಸು ಕಾಣ್ತದೆ ಮಿಂಚನ ಸಾಮಾನ್ಯವಾಗಿ ಮಿಂಚು ಮಿಂಚು ಕಾಣೋದಲ್ಲ ಅವನಿಗೆ ಆ ಅನುಭವ ಆಗ್ತಾ ಆಗ್ತಾ ಇದ್ದ ಹಾಗೆ ಅವನಿಗೆ ಅದೊಂದು ರೀತಿಯ ವಿಶಿಷ್ಟ ಅನುಭವ ಕೂಡ ಆಗ್ತದೆ ಅವನ ದೇಹದಲ್ಲಿ ಕೇವಲ ಹೊರಗಡೆ ಮಿಂಚನ್ನು ನೋಡುವ ಅನುಭವ ಆಗೋದು ಬೇರೆ ಅದು ಕೇವಲ ಕಣ್ಣಿಗೆ ಮತ್ತು ಅದಕ್ಕೆ ಸಂಸರ್ಗ ಉಂಟಾಗ ಅದರ ಅನುಭವ ಬೇರೆ ಆದರೆ ಅವನ ಮನಸ್ಸೆ ಅದನ್ನು ಕಾಣುವುದು ಬೇರೆ ಆ ಮನಸ್ಸೆ ಆ ರೀತಿ ಪರಿವರ್ತನೆಗೊಂಡು ಕಾಣ್ತದೆ ಆ ರೀತಿ ವಿದ್ಯುತ್ ಸ್ಫಟಿಕ ಸ್ಫಟಿಕ ಆ ಸ್ಫಟಿಕ ಇದೆಯಲ್ಲ ಇಡೀ ಆ ಜಗತ್ತೇ ಸ್ಫಟಿಕಮಯವಾಗಿ ಕಾಣಿಸ್ತೇವೆ ಕ್ರಿಸ್ಟಲ್ ಅಂತ ಹೇಳ್ತೇವೆ ಸ್ಫಟಿಕಮಯವಾಗಿ ಕಾಣಿಸ್ತೇವೆ ಎಲ್ಲ ಕಡೆ ಸ್ಫಟಿಕದ ಕಂಬ ಸ್ಫಟಿಕದ ಎಲ್ಲ ವ್ಯಕ್ತಿಗಳು ಇಡೀ ವಿಶ್ವವೇ ಸಮಸ್ತ ವಿಶ್ವವೇ ಸ್ಫಟಿಕದಂತೆ ಕ್ರಿಸ್ಟಲ್ ಕ್ಲಿಯರ್ ಅಂತ ಹೇಳ್ತೇವೆ ಅಷ್ಟು ಶುದ್ಧವಾಗಿದೆ ಹ್ಞೂ ನೀರಲ್ಲ ಸ್ಫಟಿಕ ಸ್ಫಟಿಕ ಅಂತ ಒಂದು ಇದೆಯಲ್ಲ ಗೊತ್ತಿಲ್ವ ಅದು ನಾವು ಅದು ಆ ಸ್ಫಟಿಕದಂತೆ ಎಲ್ಲ ಆ ರೀತಿ ಕಾಣ್ತಿದ್ದೆ ಹಾಗೆ ಶಶಿ ಚಂದ್ರ ಕಾಣಿಸ್ತಾನೆ ಚಂದ್ರ ಈ ಚಂದ್ರ ಅಲ್ಲ ಈ ಚಂದ್ರ ಈ ಚಂದ್ರ ಎಲ್ಲರಿಗೂ ಅಜ್ಞಾನಿಗೂ ಕಾಣಿಸ್ತಾನೆ ಯೋಗಿ ಅಲ್ದವನಿಗೂ ಹೋಗಿಗೂ ಕಾಣಿಸ್ತಾನೆ ಚಂದ್ರ ಆದರೆ ಆ ಚಂದ್ರ ಆ ವಿಶಿಷ್ಟಮಯವಾದಂತಹ ಒಂದು ಚಂದ್ರ ಅದು ಯೋಗಿಗಳಿಗೆ ಮಾತ್ರ ಅವನ ಮನಸ್ಸು ಪ್ರಾಣದೊಂದಿಗೆ ಬೆರೆತು ಆ ಯೋಗ ಪ್ರಕ್ರಿಯೆಯಲ್ಲಿ ಅವನಿಗೆ ಆ ಚಂದ್ರ ಕಾಣಿಸುತ್ತೆ ದಿವ್ಯ ಚಂದ್ರ ಏತಾನಿ ರೂಪಾಣಿ ಎಲ್ಲ ರೂಪಗಳು ಪುರಸ್ತಾರಾಣಿ ಮುಂಚೆ ಬರ್ತದೆ ಯಾವುದಕ್ಕಿಂತ ಮುಂಚೆ ಬ್ರಹ್ಮಣಿ ಅಭಿವ್ಯಕ್ತಿಕರಾಣಿ ಅವು ಬಂತು ಅಂತ ಹೇಳಿದ್ರೆ ಮುಂದೆ ಬ್ರಹ್ಮಜ್ಞಾನ ಅವನಿಗೆ ಸಿದ್ಧವಾಗುತ್ತೆ ಅವೆಲ್ಲ ರಾಜನ ಬರುವುದಕ್ಕಿಂತ ಮುಂಚೆ ರಾಜನ ಒಂದು ಇದು ಬರ್ತವೆ ಫ್ರೂಟ್ಸ್ ಹಾಗೆ ಪರಿವಾರ ರಾಜಪರಿವಾರ ಬಂತು ಅಂದರೆ ಮುಂದೆ ರಾಜ ಬರ್ತಾನೆ ಅಂತ ಅರುಣೋದಯ ಆಯಿತು ಅಂತ ಹೇಳಿದ್ರೆ ಮುಂದೆ ಸೂರ್ಯೋದಯ ಆಗುತ್ತೆ ಅಂತ ಖಚಿತ ಹಾಗೆಯೇ ಇದು ಅರುಣೋದಯದಂತೆ ಈ ಎಲ್ಲ ದರ್ಶನಗಳು ಆ ಯೋಗಿಗೆ ಅವನ ಮನಸ್ಸಿನಲ್ಲಿ ಉದ್ಭವವಾಗ್ತದೆ ಕಾಣಿಸ್ತದೆ ನಂತರವೇ ಬ್ರಹ್ಮಸಿದ್ಧಿ ಬ್ರಹ್ಮ ಸಾಕ್ಷಾತ್ಕಾರ ಯೋಗಿ ದಯವಿಟ್ಟು ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಡಿ ಪೃಥಿವ್ಯಕ್ತೇಜೋ ನಿಲಖೇ ಸುತ್ಥಿ ಪಂಚಾತ್ಮಕೆ ಯೋಗ ಗುಣ ಪ್ರವೃತ್ತ ಮೃತ್ಯು ಪ್ರಾಪ್ತಿಯೋನಿಮರೀರೋಗ್ಯಮದುಪ್ರಸಾದ ಸ್ವರಸೌಷ್ಟವಂಚುಭೋ ಮೂತ್ರಪುರೀಷಮಲ್ಪ ಯೋಗ ಪ್ರವೃತ್ತಿ ಪ್ರಥಮ ವದಂತಿ ಇದು ಇದಿಷ್ಟು ಲಕ್ಷಣಗಳು ಏನಪ್ಪ ಅಂತ ಹೇಳಿದ್ರೆ ಪೃಥಿವಿ ಅತೇಜ ಈ ಪಂಚಭೂತಗಳು ಏನೇನಿದೆಯೋ ಅದು ತನ್ನ ತನ್ಮಾತ್ರಗಳು ಅದರ ತನ್ಮಾತ್ರಗಳಿದೆಯೋ ಅವನಿಗೆ ಗೋಚರವಾಗುತ್ತೆ ಅವನ ಇದಕ್ಕೆ ಪೃಥ್ವಿಗೆ ಒಂದು ತನ್ಮಾತ್ರ ಅಂತಿದೆ ಅಂದರೆ ಸೂಕ್ಷ್ಮವಾದಂತಹ ಪೃಥ್ವಿ ಸೂಕ್ಷ್ಮವಾದಂತಹ ಪೃಥ್ವಿ ಅವನಿಗೆ ಗೋಚರವಾಗುತ್ತೆ ಸೂಕ್ಷ್ಮವಾದಂತಹ ಪೃಥ್ವಿಯ ಲಕ್ಷಣ ಏನು ಅಂದರೆ ಗಂಧಮಯ ಪೃಥ್ವಿ ನಮ್ಮ ಮೂಗಿಗೆ ಗಂಧ ಯಾವುದ್ರ ಅಂಶದಿಂದ ಗೊತ್ತಾಗ್ತಾ ಇದೆ ಅಂದರೆ ಪೃಥ್ವಿ ಅಂಶವಿದೆ ಹಾಗೆಯೇ ನಮಗೆ ಸ್ಪರ್ಶ ಉಂಟಾಗ್ತಾ ಇದೆ ಆದರೆ ಯಾವ್ದರ ಅಂಶದಿಂದ ಗೊತ್ತಾಗ್ತಾ ಇದೆ ಅಂದರೆ ವಾಯುವಿನ ಅಂಶದಿಂದ ಸ್ಪರ್ಶ ವಾಯುವೇ ಇಲ್ಲ ಹೋಗಿದ್ರೆ ನಮಗೆ ಸ್ಪರ್ಶವೇ ಉಂಟಾಗ್ತಿರೋದು ಇಲ್ಲೂ ವಾಯು ಇದ್ದಾನೆ ಇದೆಲ್ಲ ಈ ಶರೀರ ಅನ್ನೋದು ಪಂಚಭೂತಾತ್ಮಕವಾದಂಥ ಶರೀರ ಅದಕ್ಕೆ ಆಯಾಯ ಭೂತಗಳ ತನ್ಮಾತ್ರ ಏನೇನಿದೆಯೋ ಪ್ರತಿಯೊಂದು ಈ ಶರೀರದಲ್ಲೂ ಕೂಡ ಇದೆ ಪೃಥಿವಿಗೆ ಏನು ಲಕ್ಷಣ ಅಂದರೆ ಗಂಧ ಸುಗಂಧ ದುರ್ಗಂಧ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಪೃಥ್ವಿಯಲ್ಲಿದೆ ಅದು ಪೃಥ್ವಿಯ ಲಕ್ಷಣ ಹಾಗೆ ನನಗೆ ರೂಪ ಕಣ್ಣಿಗೆ ಕಾಣ್ತಾ ಇದೆ ಒಂದು ರೂಪ ಅಂತ ಹೇಳಿದ್ರೆ ಅದು ಅಗ್ನಿಯ ಲಕ್ಷಣ ತೇಜಸ್ಸಿನ ಲಕ್ಷಣ ರೂಪ ತೇಜಸ್ಸಿನ ಲಕ್ಷಣ ಹಾಗೆಯೇ ನನಗೆ ರುಚಿ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ ಅಂತ ಹೇಳಿದ್ರೆ ಅದು ಅಪ್ಪು ಅಪ್ಪಿನ ಲಕ್ಷಣ ಅಪ್ಪ ಅಂದರೆ ಜಲ ನೀರು ಅಂತ ಸಾಮಾನ್ಯವಾಗಿ ಹೇಳ್ಬೋದು ಅದು ನೀರಲ್ಲ ಅದು ಅಪ್ಪ ಅನ್ನೋದು ಅದೊಂದು ಆ ನೀರಿನ ಅದರ ಹಿಂದಿಗಡೆ ಇರತಕ್ಕಂತಹ ಒಂದು ಭೂತ ಒಂದು ಎಲಿಮೆಂಟ್ ಅಂತ ಹೇಳ್ಬೋದು ಅದು ನೀರು ಅನ್ನೋದು ತುಂಬ ಸ್ಥೂಲವಾಗಿರತಕ್ಕಂಥ ನೀರು ಈ ನೀರು ಈ ನೀರೂ ಕೂಡ ಆ ನೀರಲ್ಲೂ ಕೂಡ ಇನ್ನು ಉಳಿದಂತಹ ನಾಲ್ಕು ಐದು ಮೂರು ಇದಿದೆ ಆಕಾಶ ವಾಯು ಅಗ್ನಿ ಇದಿಷ್ಟಿದೆ ಅಗ್ನಿಯಲ್ಲೂ ಕೂಡ ಆಕಾಶ ವಾಯು ಹಾಗೆ ಅವೆಲ್ಲ ತ್ರಿವರ್ಕರಣ ಪಂಚ ಪಂಚೀಕರಣ ಆಗುತ್ತೆ ಒಂದೊಂದೊಂದು ಸೇರಿಯೇ ನಮ್ಮ ಕಣ್ಣಿಗೆ ಕಾಣ ಆ ಕಣ್ಣಿಗೆ ಕಾಣದೇ ಇರುವಂತಹ ಸೂಕ್ಷ್ಮವಾದಂತಹ ಅವುಗಳ ಅಂಶಗಳು ಏನೇನಿದೆಯೋ ಅದು ಆ ಯೋಗಿಗೆ ಕಾಣುತ್ತೆ ಯಾವುದಾದ್ರೂ ಒಂದು ಎಲ್ಲೆಲ್ಲೂ ಸುಗಂಗಮಯವಾಗಿ ಅವನಿಗೆ ಕಾಣುತ್ತೆ ಇಡೀದು ಅದು ಪೃಥ್ವಿ ಪೃಥ್ವಿಯ ಸಾಕ್ಷಾತ್ಕಾರ ಆಗಿದೆ ಅಂತ ಅವನಿಗೆ ಇದರಲ್ಲಿ ಅಥವಾ ಎಲ್ಲೆಲ್ಲೂ ರಸಮಯವಾಗಿ ಕಾಣ್ತಾ ಇದೆ ಅವನು ಆಗ ಆ ಅಪ್ಪು ಅಥವಾ ಜಲದ ಸಾಕ್ಷಾತ್ಕಾರ ಅಂದರೆ ಇದೆಲ್ಲ ಬ್ರಹ್ಮಜ್ಞಾನಕ್ಕೆ ಪುರಸ್ಸರವಾಗಿ ಮುಂಚೆ ಇವೆಲ್ಲ ಅವನಿಗೆ ಕಾಣಿಸ್ತದೆ ಹಾಗೆ ಎಲ್ಲೆಲ್ಲೂ ಬೆಳಕು ರೂಪ ಎಲ್ಲೆಲ್ಲೂ ಬೆಳಕು ಅಂದರೆ ಅಗ್ನಿ ತೇಜಸ್ಸಿನ ಅಂಶದ ಸಾಕ್ಷಾತ್ಕಾರ ಅವನಿಗೆ ಹಾಗೆ ಅನಿಲ ಎಲ್ಲೂ ಕೂಡ ಆ ವಾಯುವೆ ಇರತಕ್ಕಂಥದ್ದು ಪ್ರಾಣಮಯವಾದಂತಹ ಜಗತ್ತು ಅದು ಆ ಅನಿಲ ಅದರ ಒಂದು ತನ್ಮಾತ್ರ ಹಾಗೆ ಆಕಾಶ ವ್ಯೋಮ ಈ ಸ್ಥೂಲ ಆಕಾಶ ಏನಿದೆಯೋ ಅದರ ಹಿಂದೆ ಅದರ ತನ್ಮಾತ್ರೆಯಾದಂಥ ಸೂಕ್ಷ್ಮ ಆಕಾಶ ಇದೆ ಎಲ್ಲೆಲ್ಲೂ ವ್ಯಾಪಿಸ್ಕೊಂಡಿದೆ ನಮ್ಮ ಸಾಮಾನ್ಯವಾದ ಆಕಾಶದ ಕಲ್ಪನೆ ಅಂದರೆ ಏನು ಮಕ್ಕಳ ಕಲ್ಪನೆ ಆಕಾಶ ಎಲ್ಲಿದೆ ಅಂದರೆ ಮೇಲುಗಡೆ ಇದೆ ಅದು ಹೇಳಿ ಹಾಗಿದ್ರೆ ಇಲ್ಲಿಲ್ವಾ ಇಲ್ಲೂ ಇದೆ ಎಲ್ಲೆಲ್ಲೂ ಇದೆ ಅದು ಇಲ್ಲಿರೋ ಜಾಗವೇ ಇಲ್ಲ ಎಲ್ಲೆಲ್ಲೂ ಇರತಕ್ಕಂಥದ್ದು ಸಾಮಾನ್ಯವಾಗಿ ನಾವು ಬುದ್ಧಿಗೆ ಹೇಗೆ ಕಂಡಿಯೋದು ಆಕಾಶ ಎಲ್ಲಿದೆ ಅಂದರೆ ಅವಕಾಶ ಎಲ್ಲಿದೆಯೋ ಅಲ್ಲಿ ಆಕಾಶ ಇದೆ ಅವಕಾಶ ಅಂದರೆ ಸ್ಪೇಸ್ ಇದೆಲ್ಲೂ ಆಕಾಶವಿದೆ ಹೇಗೆ ಈ ಒಂದು ಕಟ್ಟಡ ಇದರ ಹೊರಗಡೆಯೂ ಆಕಾಶವಿದೆಯೋ ಇದ್ರ ಒಳಗಡೆಯೂ ಆಕಾಶವಿದೆಯೋ ಈ ಕಟ್ಟಡ ನಿಂತಿರುವಂತಹ ಇಟ್ಟಿಗೆಗಳ ಸಂಧಿ ಸಂಧಿಗಳಲ್ಲೂ ಕೂಡ ಆಕಾಶವಿದೆಯೋ ಅಷ್ಟು ವ್ಯಾಪ್ತವಾಗಿದೆ ಈ ಆಕಾಶ ಎಲ್ಲೆಲ್ಲೂ ವ್ಯಾಪ್ತ ಇದರ ತಂದು ಮಾತ್ರ ಅವನಿಗೆ ಪ್ರತ್ಯಕ್ಷವಾಗುತ್ತೆ ಯಾರಿಗೆ ಆ ಯೋಗಿ ಇನ್ನೇನು ಅವನಿಗೆ ಸಿದ್ಧಿಯನ್ನು ಪಡಿತಾ ಇದ್ದಾನೆ ಅನ್ನೋದಕ್ಕಿಂತ ಮುಂಚೆ ಆದರೆ ಅದಕ್ಕೊಂದು ಕಂಡೀಷನ್ ಇದೆ ಹೇಗೆ ಅಂದರೆ ಅವನ ಇಡೀ ಶರೀರ ಅಂತಕ್ಕಂಥದ್ದು ಯೋಗವೆಂಬಂತಹ ಅಗ್ನಿಯಿಂದ ದಯಿಸಲ್ಪಡಬೇಕು ಯೋಗ ಅಂತಕ್ಕಂಥದ್ದು ಒಂದು ಅಗ್ನಿ ಸಾಮಾನ್ಯ ಅಲ್ಲ ಸುಡುತ್ತೆ ಅಲ್ಲ ಎಲ್ಲ ಒಳಗಡೆ ಇರತಕ್ಕಂಥ ಕಲ್ಮಶ ಏನೇನಿದೆಯೋ ಅಜ್ಞಾನ ಅದನ್ನು ಸುಡುತ್ತೆ ಯಾವಾಗ ಇಲ್ಲಿ ನಮ್ಮ ಕಣ್ಣಿಗೆ ಪರದೆ ಹಾಕಲ್ಪಟ್ಟಂತಹ ಅಜ್ಞಾನ ಸುಟ್ಟು ಹೋಯ್ತೋ ಆಗ ಎಲ್ಲ ತನ್ಮಾತ್ರೆಗಳು ಈಗಲೂ ಇದೆ ನಮಗೆ ಕಾಣಿಸ್ತಾ ಇಲ್ಲ ಅಷ್ಟೆ ಯಾಕೆಂದರೆ ಆ ಪರದೆ ಇದೆ ಆ ಪರದೆ ಸುಟ್ಟು ಕಾಣಿಸುತ್ತೆ ಇಲ್ಲೇ ಕಾಣಿಸ್ತದೆ ಇಲ್ಲೇ ಕಾಣಿಸ್ತದೆ ಕೂತಿರುವಂತಹ ಜಾಗದಲ್ಲೇ ಕಾಣಿಸುತ್ತೆ ಅದಕ್ಕೆ ಏನು ಬೇರೆ ಏನು ಮಿಷಿನ್ ಬೇಡ ಮಿಷಿನ್ ಏನು ಯೋಗ ಆ ಯೋಗ ಅಂತಕ್ಕಂಥ ಅಗ್ನಿಯಿಂದ ಆ ಅಜ್ಞಾನ ಅಂತಕ್ಕಂಥ ಮಲವನ್ನು ದಹಿಸಬೇಕು ಅಂತಹ ಶರೀರವನ್ನು ಪಡೆದಾಗ ಅವನಿಗೇನಾಗತ್ತೆ ನತಸ್ಯ ರೋಗ ಯಾವ ರೋಗವು ಅವನ ಬಳಿ ಸುಳಿಯುವುದಿಲ್ಲ ರೋಗ ಬರಕ್ಕೆ ಸಾಧ್ಯವಿಲ್ಲ ಯೋಗಿ ಆ ಯೋಗಮಯವಾದಂತಹ ಶರೀರದಲ್ಲಿ ಯೋಗ ಬರಲಿಕ್ಕೆ ರೋಗ ಬರಲಿಕ್ಕೆ ಸಾಧ್ಯವಿಲ್ಲ ನ ಜ್ವರ ಮೃತ್ಯು ಬರಲಿಕ್ಕೂ ಸಾಧ್ಯವಿಲ್ಲ ಆ ಶರೀರಕ್ಕೆ ಜ್ವರ ಮತ್ತು ಮೃತ್ಯು ವೃದ್ಧಾಭ್ಯ ಮತ್ತು ಮರಣ ಇವುಗಳು ಕೂಡ ಆ ಶರೀರದಿಂದ ದೂರವೇ ಉಳಿಯುತ್ತೆ ಆ ಶರೀರವನ್ನು ಅವು ಸೋಕುವುದಿಲ್ಲ ಹಾಗೆಯೇ ಆ ಶರೀರದಲ್ಲಿ ಯೋಗಮಯವಾದಂತಹ ಶರೀರದಲ್ಲಿ ಲಘುತ್ವ ಲೈಟ್ನೆಸ್ ಬರುತ್ತೆ ಲಘುತ್ವ ಅವನಿಗೆ ಫೀಲ್ ಆಗುತ್ತೆ ಹಗುರ ಅನಿಸುತ್ತೆ ಅವನು ಇಡೀ ಶರೀರವೇ ಖಗುರವಾಗುತ್ತೆ ಏನೋ ಅವನಿಗೆ ಅನ್ಭವತ್ತೆ ಏನೋ ಗಾಳಿಯಲ್ಲಿ ತೇರ್ತಾ ಇದ್ದೀನೋ ಏನೋ ಎಂಬಂತೆ ಅದು ನೋಡಿ ಆ ಮಂತ್ರವಿತ್ತು ಅದರಲ್ಲೂ ಕೂಡ ಇದೆಲ್ಲ ಬಂದುತ್ತೆ ಎಲ್ಲ ತಾಳೆ ಆಗ್ತಾ ಇದೆ ಮಂತ್ರ ಸಿದ್ಧಿ ಮುಂಚೆ ಧ್ಯಾನ ಸಿದ್ಧಿ ಮುಂಚೆ ಬರ್ತಕ್ಕಂತಹ ಲಕ್ಷಣಗಳಲ್ಲಿ ತಾಳೆ ಆಗ್ತಾ ಇದೆ ಒಂದಕ್ಕೊಂದು ತ್ಯಾಲಿ ಆಗ್ತಾ ಇದೆ ಲಘುತ್ವ ಆರೋಗ್ಯಂ ಆರೋಗ್ಯ ಲಭಿಸ್ತದೆ ಅಂತ ಎಲ್ಲ ಆರೋಗ್ಯವೂ ಲಭಿಸ್ತದೆ ಅನಾರೋಗ್ಯ ಬೀಳುವುದಿಲ್ಲ ಅಲೋಲುತ್ವ ಆ ಲೋಲುತ್ವ ಚಂಚಲತೆ ಅನ್ನೋದು ಇರುವುದಿಲ್ಲ ಮನಸ್ಸಿಗೆ ಓಡ್ತಾ ಇರೋದು ಮಂಗಂತರ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಲೋಭದಿಂದ ಅದು ಇರುವುದಿಲ್ಲ ಒಂದೇ ಕಡೆ ಸ್ಥಿರವಾಗಿ ನಿಂತು ಅದಕ್ಕೆ ಹೇಳ್ತಾರೆ ಎತ್ತ ಎತ್ತರ ದೃಷ್ಟಿ ತತ್ರ ತತ್ರ ಸಮಾಧಿಯ ಎಲ್ಲೆಲ್ಲಿ ಅವನು ನೋಡ್ತಾನೋ ಅಲ್ಲಲ್ಲಿ ಆಯಾ ಸಂಬಂಧ ಆಯಾ ವಿಷಯಕ್ಕೆ ಸಂಬಂಧಪಟ್ಟಂತ ಸಮಾಧಿ ಉಂಟಾಗುತ್ತೆ ಸಮಾಧಿ ಅಂದರೆ ಏನು ಆಯಾ ವಿಷಯದ ಯಥಾರ್ಥ ಜ್ಞಾನ ಉಂಟಾಗುತ್ತೆ ಈ ಗೋಡೆಯನ್ನು ನೋಡ್ತಾ ಇರ್ತಾನೆ ಈ ಗೋಡೆ ಏನು ಅಂತ ಅದು ಗೊತ್ತಾಗುತ್ತೆ ನಮಗೆ ಗೋಡೆ ಗೋಡೆ ಅಂತಲೇ ಗೊತ್ತಾಗುತ್ತೆ ಈ ಅಜ್ಞಾನಕ್ಕೆ ಆದರೆ ಯಾವಾಗ ಸಮಾಧಿಯಲ್ಲಿ ಈ ಗೋಡೆಯ ನಿಜಸ್ವರೂಪ ಏನು ಅದು ಗೊತ್ತಾಗುತ್ತೆ ಈ ಚೇರೆಯ ನಿಜಸ್ವರೂಪ ಏನು ಅದು ಗೊತ್ತಾಗುತ್ತೆ ಈ ಶರೀರದ ನಿಜಸ್ವರೂಪ ಏನು ಅದು ಗೊತ್ತಾಗುತ್ತೆ ಅದು ಯಥಾರ್ಥ ಜ್ಞಾನ ಉಂಟಾಗುತ್ತೆ ಎತ್ರ ಎತ್ರ ಮನೋಯಾತಿ ತತ್ರ ತತ್ರ ಸಮಾಧಯ ಎಲ್ಲೆಲ್ಲಿ ಅವನ ಮನಸ್ಸು ಹೋಗುತ್ತೋ ಅಲ್ಲೆಲ್ಲ ಅವನಿಗೆ ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಸಮಾಧಿ ಮತ್ತು ತಜ್ಜನಿತವಾದಂತಹ ಜ್ಞಾನ ಸಂಪಾದನೆ ಆಗುತ್ತೆ ವರ್ಣಪ್ರಸಾದಂ ಅವನ ಶರೀರ ಉಜ್ವಲ ವರ್ಣಕ್ಕೆ ತಿರುಗುತ್ತೆ ಉಜ್ವಲ ಕಾಂತಿ ಒಂಥರ ಹೊಳಿತಾ ಇರುತ್ತೆ ಅವನ ಶರೀರ ಯಾವಾಗ್ಲೂ ಅತ್ಯೇಜಸ್ ಹೊರಗಡೆ ಬರ್ತಾ ಇರ್ತವೆ ವರ್ಣಪ್ರಸಾದ ಶರೀರಕ್ಕೆ ಸಂಬಂಧಪಟ್ಟಂತಹ ಆ ಚರ್ಮದ ಒಂದು ವರ್ಣದಲ್ಲಿ ತ್ವಚೆಯ ಕಾಂತಿಯಲ್ಲಿ ಒಂದು ಸ್ವರ ಸೌಷ್ಠವಂ ಅವನ ಸ್ವರ ಅಂತಕ್ಕಂಥದ್ದು ಸೌಷ್ಠವ ಆ ಮಾಧುರ್ಯ ಬರುತ್ತೆ ಆ ಸ್ವರದಲ್ಲಿ ಸೌಷ್ಠವಾಗಿರುತ್ತೆ ಮಾಧುರ್ಯ ಬರುತ್ತೆ ಸ್ವೀತಾಗಿರುತ್ತೆ ಅವನ ವಾಯಸ್ಸು ಹಾಗೆ ಗಂಧ ಶುಭೋ ಅವನ ಶರೀರದಲ್ಲಿ ಶುಭವಾದಂತಹ ಹೊರಗಡೆ ಹೊಮ್ತಾ ಇರುತ್ತೆ ಆ ಯೋಗಿಯ ಶರೀರದಿಂದ ಸುಗಂಧ ಹೊರಹೊಮ್ಮತ ಇರುತ್ತೆ ಹಾಗೆಯೇ ಮೂತ್ರಪುರೀಷ್ ಅಲ್ಪಂ ಅವನು ಏನು ಈ ಮಲಮೂತ್ರಗಳ ವಿಸರ್ಜನೆ ಏನಿದೆಯೋ ಅದು ಅತ್ಯಲ್ಪವಾಗುತ್ತೆ ಅದನ್ನು ನಾವು ಮಂತ್ರದ ಸಿದ್ಧಿಯ ಹಿಂದೆಯೂ ನೋಡಿರ್ಬೋದು ಇದೇ ಲಕ್ಷಣ ಇಲ್ಲೂ ಕೂಡ ಇದೆ ಆ ಶರೀರದಲ್ಲಿ ಅತ್ಯಂತ ಕಡಿಮೆಯ ಅಂಶದ ಕಲ್ಮಶಗಳು ತುಂಬಿಕೊಂಡಿರ್ತದೆ ಯೋಗ ಪ್ರವೃತ್ತಿ ಪ್ರಥಮಾಂಗ್ ವದಂತಿ ಇದೇ ಅವನು ಯೋಗದಲ್ಲಿ ಮೊಟ್ಟ ಮೊದಲನೇ ಹೆಜ್ಜೆಯನ್ನು ಇಟ್ಟಿದ್ದಾನೆ ಎಂಬುದಕ್ಕೆ ಇವತ್ತು ಲಕ್ಷಣ ಯೋಗದಲ್ಲಿ ಮೊಟ್ಟ ಮೊದಲನೇ ಹೆಜ್ಜೆಯನ್ನು ಇಟ್ಟಿದ್ದಾನೆ ಎಂಬುದಕ್ಕೆ ಇದು ಲಕ್ಷಣ ಕೊನೆ ಹೆಜ್ಜೆ ಅಲ್ಲ ಮೊದಲನೇ ಹೆಜ್ಜೆ ಕೊನೆ ಹೆಜ್ಜೆ ಬೇರೆ ಇನ್ನೂ ಏನೇನೋ ದರ್ಶನಗಳು ಶ್ರೀರಾಮಕೃಷ್ಣ ಹೇಳ್ತಿದ್ದಾಗೆ ದಿನವೂ ಪ್ರತಿಕ್ಷಣವೂ ಅನೇಕ ರೀತಿಯ ದರ್ಶನಗಳು ಅದನ್ನು ಉಳಿಸ್ಲಿಕ್ಕಾಗುವುದಿಲ್ಲ ಇನ್ನು ಈ ಮಂತ್ರದ ಬಗ್ಗೆ ಕಳೆದ ಬಾರಿ ನಾನು ಹೇಳ್ತಾ ಇದ್ದೆ ಈ ಅದರಲ್ಲಿ ಸಿದ್ಧ ಮಂತ್ರ ಅಂದರೆ ಯಾವ ಮಂತ್ರವನ್ನ ಆ ವ್ಯಕ್ತಿ ತನ್ನಿಂದ ತಾನೇ ಸ್ವತಃ ತೆಗೆದುಕೊಂಡು ನಿರ್ದಿಷ್ಟ ಜಪವನ್ನು ಮಾಡಿ ಆ ಮಂತ್ರವನ್ನ ಸಿದ್ಧಿಸಿಕೊಡ್ತಾನಲ್ಲ ಅಂತಹ ಮಂತ್ರಗಳಿಗೆ ಸಿದ್ಧ ಮಂತ್ರ ಅಂತ ಹೆಸರು ಅದಕ್ಕೆ ಇಷ್ಟು ಏನೇನು ರೂಲ್ಸ್ ಇದೆಯೋ ಅದನ್ನೆಲ್ಲ ಇನ್ನು ಎರಡನೇ ರೀತಿಯ ಅಂತಹ ಮಂತ್ರ ಇದೆ ಅದಕ್ಕೆ ಸಾಧ್ಯ ಮಂತ್ರ ಅಂತ ಹೆಸರು ಸಾಧ್ಯಮಂತ್ರ ಅಂದರೆ ಹೋಮದಿಂದ ಸಾಧಿಸಿಕೊಳ್ಳಬೇಕಾದಂತಹ ಮಂತ್ರ ಇದು ಜಪಮುಖ ಜಪಮುಖಿಯನ್ನು ಸಾಧಿಸುವುದಂಥದ್ದಲ್ಲಿ ಜಪ ಮಾಡ್ತಾ ಮಾಡ್ತಾ ಪುರಶ್ಚರಣ ಮಾಡ್ತಾ ಮಾಡ್ತಾ ಅದು ಸಿದ್ಧಿಯಾಗುವುದಿಲ್ಲ ಅದನ್ನು ಹೇಳ್ತಾ ಹೇಳ್ತಾ ಸ್ವಾಹ ಸ್ವಾಹ ವಷಟ್ ಓಷಟ ಅಂತ ಅಗ್ನಿಯಲ್ಲಿ ಆ ಮಂತ್ರವನ್ನು ಆ ದೇವತೆಯನ್ನು ಉದ್ದೇಶಿಸಿ ಆ ಮಂತ್ರವನ್ನೇ ಅವನು ಹಾಕ್ತಾನ ಮಂತ್ರವನ್ನೇ ಆಹುತಿಯಾಗಿ ಕೊಡ್ತಾನ ಆಗ ಒಂದು ನಿರ್ದಿಷ್ಟ ಆಹುತಿಯ ನಂತರ ಆ ಮಂತ್ರ ಸಿದ್ಧಿಸ್ತೀವಿ ಅದಕ್ಕೆ ಸಾಧ್ಯ ಮಂತ್ರ ಅಂತ ಹೆಸರು ಇದಕ್ಕೂ ಕೂಡ ಗುರುವಿನ ದೀಕ್ಷೆ ಅಗತ್ಯ ಸುಸಿದ್ಧ ಮಂತ್ರ ಸುಸಿದ್ಧ ಮಂತ್ರ ಅಂತ ಹೇಳಿದ್ರೆ ಇದೊಂಥರ ವಿಚಿತ್ರ ಕೃಪೆ ಅಂತ ಹೇಳ್ಬೋದು ಗುರು ಅದಾಗಲೇ ಸಿದ್ಧಪಡಿಸಿಕೊಂಡಂತಹ ಮಂತ್ರವನ್ನು ಶಿಷ್ಯನಿಗೆ ಕೊಟ್ಟ ತಕ್ಷಣ ಶಿಷ್ಯ ಜಪ ಮಾಡೋದು ಬೇಕಾಗಿಲ್ಲ ಅದು ಶಿಷ್ಯನಿಗೆ ಕೊಟ್ಟ ತಕ್ಷಣ ಆ ಮಂತ್ರದ ಚೈತನ್ಯ ಶಿಷ್ಯನ ಹೃದಯದಲ್ಲಿ ಬೆಳೆಯುತ್ತೆ ಗಿದ್ದಕ್ಕಿದ್ದಾಗಿ ಫ್ಲ್ಯಾಶ್ ಬೆಳೆಯುತ್ತೆ ಅದಕ್ಕೆ ಶಕ್ತಿಪಾತ ಅಂತ ಹೇಳಬೇಕು ತಾಂತ್ರಿಕ ಭಾಷೆಯಲ್ಲಿ ಶಕ್ತಿಪಾತ ಅಂತ ಕೇವಲ ಸ್ಪರ್ಶದಿಂದಲೋ ನೋಟದಿಂದಲೋ ಅಥವಾ ಕೇವಲ ಗುರುವಿನ ಕಟಾಕ್ಷದಿಂದಲೋ ಇಚ್ಛೆಯಿಂದಲೋ ಅವನು ಆ ಶಿಷ್ಯನ ಹೃದಯದಲ್ಲಿ ಚೈತನ್ಯವನ್ನು ಜಾಗೃತ ಮಾಡ್ತಾರೆ ಇಲ್ಲಿ ಮಂತ್ರ ಮುಖೇನ ಅವನು ಕಿವಿಯಲ್ಲಿ ಶಿಷ್ಯನ ಕಿವಿಯಲ್ಲಿ ಹೇಳಿದ್ದೇ ಅಷ್ಟೆ ಆ ಮಂತ್ರವನ್ನು ಉಚ್ಚರಿಸ್ತಾನೆ ತಕ್ಷಣ ಶಿಷ್ಯನ ಕುಂಡ ಉದ್ದೀಪನ ಆಗ ಚೈತನ್ಯ ಉದ್ದೀಪನ ಆಗುತ್ತೆ ಅದು ಆ ಎರಡೂ ಕೂಡ ಗುರು ಮತ್ತು ಶಿಷ್ಯ ಅಂತಕ್ಕಂಥದ್ದು ಎರಡೂ ತುಂಬಾ ಶಕ್ತಿಶಾಲಿಯಾಗಿರ್ಬೋದು ಆಗ ಮಾತ್ರ ಈ ಮಂತ್ರ ಸುಸಿದ್ಧ ಮಂತ್ರವಾಗ್ತದೆ ಕೊನೆಯದಾಗಿ ಹರಿಮಂತ್ರ ಹರಿಮಂತ್ರ ಅಂದರೆ ನಮಗೆ ಗೊತ್ತಿಲ್ಲದಂತೆ ಕೆಲವೊಮ್ಮೆ ಅದು ಪ್ರತಿಯೊಂದು ವ್ಯಕ್ತಿಗೂ ಕೂಡ ಆಯಾ ದೇವತೆಯ ಕಟಾಕ್ಷ ಇರಬೇಕು ಆಯಾ ನಾನು ಹಿಂದೆ ಹೇಳಿದಂತೆ ಆರಿಸಿಕೊಳ್ಳುವಾಗ ತುಂಬ ಹುಷಾರಾಗಿರ್ಬೇಕು ಒಂದು ವೇಳೆ ಅದು ನಮ್ಮ ಈ ಒಂದು ಆಧ್ಯಾತ್ಮಿಕ ಪ್ರವೃತ್ತಿಗೆ ಆ ಮಂತ್ರ ಒಗ್ಗಲಿಲ್ಲ ಅಂತಾದರೆ ಆ ಮಂತ್ರದಿಂದ ಪ್ರಯೋಜನವಾಗುವುದಿಲ್ಲ ಕೆಡುಕುಂಟಾಗುತ್ತದೆ ಶ್ರೀ ಶಾರದಾದೇವಿಯವರ ಹತ್ರ ಒಬ್ಬ ಯೋಗ ಬಂದ ನಾವು ಯುವ ಒಂದು ಹೆಂಗಸು ಆಕೆ ಬಂದು ಆಕೆ ಹೇಳ್ತಾ ಇದ್ದಾಳೆ ಈ ನನಗೆ ಇದಾಗ್ತಾ ಇದೆ ಏನು ಮಾಡಿದ್ರು ಮನಃಶಾಂತಿ ಸಿಗ್ತಾ ಇಲ್ಲ ತುಂಬ ತೊಂದರೆ ಆಗ್ತಾ ಇದೆ ಅಶಾಂತಿ ಆಗ್ತಾ ಇದೆ ಅಂತ ನಾನು ಈ ಜಪವನ್ನು ಮಾಡ್ತಾ ಇದ್ದೇನೆ ಅಂತ ಶಾರದೇವಿ ನೋಡ್ತಾರೆ ಹೇಳ್ತಾರೆ ನಿನಗೆ ಎಲ್ಲಿ ಸಿಕ್ತು ಈ ಮಂತ್ರ ನನಗೆ ಸ್ವಪ್ನದಲ್ಲಿ ಯಾವುದೋ ಒಂದು ದೇವತೆ ಅವಳು ಬಂದು ಕೊಟ್ಟಳು ಅಂತ ಶಾರದೇವಿಯವರು ತಮ್ಮ ಯೋಗಿಕ ದೃಷ್ಟಿಯಿಂದ ನೋಡ್ತಾರೆ ನೋಡಿ ಹೇಳ್ತಾರೆ ನೀನಿನ್ಮೇಲೆ ಆ ಜಪವನ್ನು ವಿಸರ್ಜಿಸು ಮಾಡಬೇಡ ನಿನಗೆ ಇನ್ನೊಂದು ಮಂತ್ರವನ್ನು ಕೊಡ್ತೀನಿ ಅದನ್ನು ಜಪ ಮಾಡು ಹಾಗೆ ಅವರು ಮಾಡಿದ ನಂತರ ಈ ಜಪವನ್ನು ಈಕೆ ಮರೆತ ನಂತರ ಎಲ್ಲ ಅಶಾಂತಿಗಳು ಆಕೆಯ ಮನಸ್ಸಿನಲ್ಲಿ ದೂರವಾದ ಹಿಂದಿನ ರೀತಿಯಲ್ಲಿ ಯಾವ ಅಶಾಂತಿಯನ್ನು ಆಕೆ ಅನುಭವಿಸಬೇಕಾಗಿರಲಿಲ್ಲ ಆಗ ಶಾರದೇವರು ಹೇಳ್ತಾರೆ ನೋಡು ಯಾವುದೋ ಒಂದು ಕ್ಷುದ್ರ ದೇವತೆ ನಿನಗೆ ಕೆಡಕನ್ನು ಉಂಟು ಮಾಡಿ ನಿನ್ನನ್ನು ತನ್ನ ವಶದಲ್ಲಿ ಇಟ್ಟುಕೊಳ್ಳೋದಕ್ಕೋಸ್ಕರ ಈ ರೀತಿ ಕನಸಿನಲ್ಲಿ ಒಂದು ದೀಕ್ಷೆ ಕೊಟ್ಟು ದೀಕ್ಷೆ ಕೊಡ ಈಗ ಗೊತ್ತಿಲ್ಲ ಯಾವ ಗುರುವನ್ನು ಕನ್ಸಲ್ಟ್ ಮಾಡಲಿಲ್ಲ ಕೇಳಲಿಲ್ಲ ಓ ಕನಸಿನಲ್ಲಿ ಯಾವುದೋ ಒಂದು ದೇವತೆ ಬಂದು ಈ ಥರ ಕೊಟ್ಲೋ ಅಂಥೇಳಿ ಜಪ ಮಾಡಿ ಶುರು ಮಾಡ ಅದರ ದುರುದ್ದೇಶ ಇತ್ತು ಸದುದ್ದೇಶ ದುರುದ್ದೇಶ ಇತ್ತು ಅವಳನ್ನು ಹೇಗಾದರೂ ಮಾಡಿ ವಶೀಕರಣ ಮಾಡುವಂತಹ ತನ್ನ ಕೆಲಸಕ್ಕೆ ಉಪಯೋಗಿಸುವಂತಹ ಆ ದೇವತೆಯ ಒಂದು ವಿಚಾರ ಇತ್ತು ಹೀಗಾಗಿ ಆಕೆಗೆ ಯಾವಾಗಲೂ ಅಶಾಂತಿ ಮನಸ್ಸನ್ನ ಆ ಕಂಟ್ರೋಲ್ ತೊಗೋಬೇಕಲ್ಲ ಅವಳು ಮನಸ್ಸನ್ನು ಕಂಟ್ರೋಲ್ ತೊಗೋಬೇಕಾ ದೇವತೆ ಅದಕ್ಕೆ ಆ ಅಶಾಂತಿ ಆಗ್ತಾ ಇದೆ ಅವಳು ಯಾವಾಗ ಅದು ಅದಕ್ಕೆ ಮಹತ್ಸಂಗಷ್ಟು ಮುಂದೆ ಬರುತ್ತೆ ಮಹತ್ಸಂಗಸ್ತು ದುರ್ಲಭವಾ ಅತ್ಯಂತ ದುರ್ಲಭ ಈ ಮಹತ್ ಸಂಘ ಅಂತಕ್ಕಂಥದ್ದು ಗುರುವಿನ ಕೃಪೆ ಅಥವಾ ಆ ಸಂಘ ಸಿಕ್ಕಂಥದ್ದು ಅವರು ಸರಿಯಾಗಿ ಇದೇನು ತೊಂದರೆ ಅಂತ ಯಾವ ಡಾಕ್ಟರ್ ಹತ್ರನೂ ಹೋಗಿದ್ರು ಕೂಡ ಆಕೆಗೆ ಪರಿಹಾರ ಸಿಗ್ತಾ ಇರುತ್ತೆ ಯಾಕೆಂದರೆ ಇದು ದೈಹಿಕವಾದಂತಹ ರೋಗ ಅಲ್ಲ ಯಾವ ಸೈಕಿಯಾಟ್ರಿಸ್ಟ್ ಹತ್ರ ಆಕೆ ಹೋಗಿದ್ರೂ ಕೂಡ ಅವಳಿಗೆ ಯಾವುದೇ ಪರಿಹಾರ ಸಿಗ್ತಾ ಇರತ್ತೆ ಯಾಕಂದರೆ ಇದು ಮಾನಸಿಕವಾದಂತಹ ಕಾಯಿಲೆಯೂ ಅಲ್ಲ ಹಾಗಿದ್ರೆ ಇದು ಎಂತಹ ಕಾಯಿಲೆ ಆಧ್ಯಾತ್ಮಿಕವಾದಂತಹ ಕಾಯಿಲೆ ಈ ಆಧ್ಯಾತ್ಮಿಕವಾದಂತಹ ಕಾಯಿಲೆಗೆ ಆಧ್ಯಾತ್ಮಿಕ ವೈದ್ಯರ ಬಳಿಗೆಯೇ ಹೋಗಬೇಕೆ ಹೊತ್ತು ಇನ್ಯಾರ ಬಳಿಗೆ ಹೋದ್ರು ಈ ಸ್ಪೆಷಲಿಸ್ಟ್ ಹಲ್ಲು ಇದೇ ಆಗಿದ್ರೆ ಹಲ್ಲು ಸ್ಪೆಷಲಿಸ್ಟ್ ಹತ್ರ ಹೋಗ್ಬೇಕು ಕಣ್ಣೇನಾಗಿದೆ ಕಣ್ಣು ಸ್ಪೆಷಲಿಸ್ಟ್ ಹತ್ರನೇ ಹೋಗ್ಬೇಕು ಅಥವಾ ಇ ಎನ್ ಟಿ ಸ್ಪೆಷಲಿಸ್ಟ್ ಹತ್ರ ಹೋಗ್ಬೇಕು ಇಲ್ಲದೆ ಹೋದರೆ ಅದು ಅವ್ರು ಕಂಡಿಕ್ಕಾಗೋದಿಲ್ಲ ಯಾಕಂದ್ರೆ ಬೇರೆಯವರಿಗೆ ಅಷ್ಟು ಆಳವಾದಂಥ ಜ್ಞಾನ ಇರೋದಿಲ್ಲ ಜನರಲ್ ನಾಲೆಡ್ಜ್ ಇರುತ್ತೆ ಈ ಪ್ರತಿಯೊಂದು ಶರೀರದ ಪ್ರತಿಯೊಂದು ಅಂಗಾಂಗಗಳ ಬಗ್ಗೆ ಸ್ಟಡಿ ಮಾಡಿರ್ತಾರೆ ಆದರೆ ಆ ಸ್ಪೆಷಲಿಸ್ಟ್ ವಿಶೇಷಜ್ಞರಿಗೆ ಮಾತ್ರ ಆ ವಿಶೇಷ ಜ್ಞಾನ ಇರ್ತದೆ ಹಾಗೆಯೇ ಇಲ್ಲಿ ಆಧ್ಯಾತ್ಮಿಕ ಇದರಲ್ಲಿ ಸಿದ್ಧಿಯನ್ನು ಪಡೆದಂತಹ ಯೋಗಿಗಳಿಗೆ ಅಥವಾ ಮಹಾನ್ ಸಾಧಕರಿಗೆ ಅವರು ಆ ದಾರಿಯಲ್ಲಿ ಬಂದಿರುವುದರಿಂದ ಅವರಿಗೆ ಗೊತ್ತಾಗುತ್ತೆ ಇದು ಏನು ಈ ರೀತಿ ಲಕ್ಷಣಗಳಿರುವಂತಹ ರೋಗಕ್ಕೆ ಏನು ಔಷಧ ಎಲ್ಲಿ ಪರಿಹಾರ ಅವ್ರಿಗೆ ಗೊತ್ತಾಗುತ್ತೆ ಶಾರದ ಈ ರೀತಿ ಹೇಳ್ತಾರೆ ಆದ್ರಿಂದ ಈ ಮಂತ್ರಶಾಸ್ತ್ರ ಇನ್ನೊಂದು ಬರ್ತದೆ ಒಮ್ಮೆ ಯಾವುದೇ ಈಗ ಕನಸಿನಲ್ಲಿ ಯಾವುದೇ ದೇವತೆಯ ಅನುಗ್ರಹ ಆಗಿ ಮಂತ್ರ ದೀಕ್ಷೆಯನ್ನು ಪಡೆದರೂ ಕೂಡ ಒಮ್ಮೆ ಅದನ್ನು ನಿಮ್ಮ ನಿಜವಾದ ಗುರುಗಳು ಆಧ್ಯಾತ್ಮಿಕ ಗುರುಗಳು ಯಾರಿದ್ದಾರೆ ಅವರ ಬಳಿ ಅದನ್ನು ಸರಿಯಾಗಿ ಪರಿಶೀಲನೆ ಮಾಡಿ ಸಲಹೆಯನ್ನು ತೆಗೆದುಕೊಂಡೇ ಆ ಮಂತ್ರದ ಜಪವನ್ನು ಮುಂದುವರಿಸಬೇಕು ಅನ್ನುವಂತಹ ಒಂದು ಸಲಹೆ ಕಿವಿ ಮಾತು ಅದಕ್ಕೆ ಇದು ಅರಿಮಂತ್ರಗಳು ಅಂತ ಅರಿ ಅಂದರೆ ಶತ್ರು ಶತ್ರು ಮಂತ್ರಗಳು ಆ ಮಂತ್ರಿ ಅಥವಾ ಸಾಧಕನಿಗೆ ಕೆಡಕನ್ನು ಉಂಟು ಮಾಡ್ತಕ್ಕಂಥದ್ದು ತೊಂದರೆಯನ್ನು ಉಂಟು ಮಾಡತಕ್ಕಂಥದ್ದು ಅರಿಮಂತ್ರ ಹೀಗೆ ನಾಲ್ಕು ರೀತಿಯ ಮಂತ್ರಗಳನ್ನು ನಾವು ನೋಡ್ಬೇಕು ಈ ನಾಮದಲ್ಲಿ ಯಾವುದೋ ಸಿದ್ಧ ಸಾಧ್ಯ ಸುಸಿದ್ಧ ಮತ್ತು ಅರಿ ಹೀಗೆ ಈಗ ನೋಡಿದ ನಂತರ ಇನ್ನೊಂದು ವಿಷಯ ಪ್ರಣಮ ಅದರ ಬಗ್ಗೆ ಪ್ರಣಮ ಅಂತ ಹೇಳ್ತಾರೆ ಓ ಅದಕ್ಕೆ ಪ್ರಣಮ ಅಂತ ಹೇಳ್ತಾರೆ ತಾಚಕ ಪ್ರಣವ ಅಂತ ಯೋಗಶಾಸ್ತ್ರ ಪಾತಂಜಲ ಯೋಗಶಾಸ್ತ್ರದ ಪತಂಜಿ ಮುನಿಗಳು ಈಶ್ವರನ ಹೆಸರು ಅದು ಅಂತ ಹೇಳ್ತಾರೆ ತಸ್ಯ ವಾಚಕಃ ಪ್ರಣವ ಕೃಷ್ಣಾರಾಮ ಅಂತ ನೀವು ಕರಿತೀರ ಒಂದೊಂದು ರೂಪಕ್ಕೆ ಆದರೆ ನಿಜವಾಗಿಯೂ ಅದೆಲ್ಲ ಆ ಹೆಸರುಗಳೆಲ್ಲ ಯಾ ಯಾವ ಹೆಸರಿಂದ ಬಂತು ಒಂದೇ ಒಂದು ಹೆಸರಿದೆ ಅಂತ ಓ ಆ ಹೆಸರಿನಲ್ಲೇ ಕೃಷ್ಣಾರಾಮ ಹುಟ್ಟಿದ ಈ ಪ್ರಣವ ಮತ್ತು ಅದರ ಜಪದ ವಿಚಾರವಾಗಿ ಬಂತು ಅಂತ ಹೇಳಿದ್ರೆ ಕೇವಲ ಅತ್ಯಲ್ಪವಾಗಿ ನಾನು ಹೇಳ್ತೇನೆ ಯಾಕೆ ಅಂತ ಹೇಳಿದ್ರೆ ಅದು ಅತ್ಯಂತ ಗಹನವಾದದ್ದು ಅದಕ್ಕೆ ಅದಕ್ಕೂ ಕೂಡ ನಾವು ಎಷ್ಟೇ ಇಲ್ಲಿ ಹೇಳಿದ್ರೂ ಕೂಡ ಗುರುವಿನ ಮಂತ್ರೋಪದೇಶ ಬೇಕಾಗ್ತದೆ ಈ ಶಿವಪುರಾಣ ಮತ್ತು ಸೂತ ಸಂಹಿತ ಮತ್ತು ಕೆಲವೊಂದು ತಂತ್ರಗಳಲ್ಲಿ ಹೇಳುವ ಪ್ರಕಾರ ಯಾರಲ್ಲಿ ಒಂದು ಇನಿತು ಮನಸ್ಸಿನಲ್ಲಿ ವಾಸನೆ ಇರುವುದಿಲ್ಲವೋ ಅಂದ್ರೆ ಬೇಕು ಬೇಕು ಬೇಕು ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕು ಅದು ಬೇಕು ಅನ್ನುವಂತಹ ವಾಸನೆಗಳು ಇರುವುದಿಲ್ಲವೋ ಅಂತವರು ಮಾತ್ರ ಪ್ರಣವ ಜಪಕ್ಕೆ ಅಧಿಕಾರಿ ಅಂದರೆ ಇನ್ನೊಂದು ಅರ್ಥದಲ್ಲಿ ಹೇಳಬೇಕಾದ್ರೆ ಸನ್ಯಾಸಿಗಳಿಗೆ ಮಾತ್ರ ಪ್ರಣವ ಜಪದಲ್ಲಿ ಅಧಿಕಾರವಿದೆ ಸನ್ಯಾಸಿಗಳಿಗೆ ಬೇರೆ ಮಂತ್ರ ಜಪದಲ್ಲಿ ಅಧಿಕಾರ ಇಲ್ಲ ಅದು ಬೇರೆ ಯಾಕೆ ಅಂತೇಳಿದ್ರೆ ಯಾವಾಗ ಈ ಶುದ್ಧ ಪ್ರಣವಕ್ಕೆ ಈ ಪ್ರಣವ ಅಂತಕ್ಕಂಥ ಶುದ್ಧ ಬ್ರಹ್ಮದ ಲಕ್ಷಣ ಶುದ್ಧ ಬ್ರಹ್ಮಕ್ಕೆ ಯಾವುದೇ ರೂಪ ಗುಣ ಐಶ್ವರ್ಯ ಏನೂ ಇಲ್ಲ ನಿಮ್ಮ ಐಶ್ವರ್ಯ ಇರತಕ್ಕಂಥದ್ದು ಈಶ್ವರನಲ್ಲಿ ಮಾತ್ರ ಯಾವಾಗ ಈಶ್ವರ ಅಂತ ನೀವು ಹೇಳಿದ್ರೋ ನಾಮರೂಪ ಬಂತು ಅಲ್ಲಿ ಮಾಯೇನೂ ಬಂತು ಯಾಕೆಂದ್ರೆ ಈಶ್ವರ ಅಂದರೆ ಯಾರಿಗೆ ಈಶ್ವರ ಅಂತ ಪ್ರಶ್ನೆ ಬರ್ತದೆ ಈಶ್ವರ ಅಂದ್ರೆ ಏನು ಸಾಮಾನ್ಯ ಅರ್ಥ ಏನು ಈಶ್ವರ ಅಂದರೆ ಒಡೆಯ ಅಂತ ಯಾರಿಗೆ ಒಡೆಯ ಸೃಷ್ಟಿ ಅಂತ ಹೇಳಬೇಕ ಸೃಷ್ಟಿಗೆ ಒಡೆಯ ಅಥವಾ ಮಾಯೆಗೆ ಒಡೆಯ ಮಾಯಾ ದೀಶ ಅಂತ ಬಂತು ಮಾಯೇನೂ ಬಂತು ಸೃಷ್ಟಿನೂ ಬಂತು ಎಲ್ಲ ಬಂತು ಅದು ಸವಾಸನೆ ಇರತಕ್ಕಂಥ ಎಲ್ಲಿ ವಾಸನೆ ವಾಸನೆ ಅಂತ ಹೇಳಿದ್ರೆ ಏನು ಸಂಸ್ಕಾರಗಳು ಒಳ್ಳೆಯದು ಕೆಟ್ಟದ್ದು ಸಂಸ್ಕಾರ ಮುಖ್ಯವಾಗಿ ಕೆಟ್ಟ ಸಂಸ್ಕಾರ ಕೆಟ್ಟ ಸಂಸ್ಕಾರ ಅಂದ್ರೇನು ಯಾವ ಸಂಸ್ಕಾರಗಳು ನಮ್ಮನ್ನು ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿಸುವುದಿಲ್ಲವೋ ಅದಕ್ಕೆ ತಡೆಯನ್ನು ಒಡ್ಡುತ್ತದೋ ಅದು ಕುಸಂಸ್ಕಾರ ಅಷ್ಟೇ ಇನ್ನೇನಿಲ್ಲ ಅದು ಎಷ್ಟೇ ಒಳ್ಳೆಯದಾಗಿರ್ಬೋದು ಆಧ್ಯಾತ್ಮಿಕ ಮಾರ್ಗ ಸಹಾಯ ಮಾಡುತ್ತದೋ ಒಳ್ಳೆಯ ಸಂಸ್ಕಾರ ಆಧ್ಯಾತ್ಮಿಕ ವರ್ಗದಲ್ಲಿ ಮುಂದುವಡಿಯೋದಕ್ಕೆ ಸಹಾಯ ಮಾಡುವುದಿಲ್ವೋ ಕುಸಂಸ್ಕಾರ ಇದು ನಮ್ಮ ಡೆಫಿನೇಷನ್ ಹಾಗೆಯೇ ಈ ಪುರಾಣ ಮತ್ತು ಈ ತಂತ್ರಗಳಲ್ಲಿ ಹೇಳುವ ಪ್ರಕಾರ ಓಂ ಅಂತಕ್ಕಂಥದ್ದು ಕೇವಲ ಸನ್ಯಾಸಿಗಳಿಗೆ ಮಾತ್ರ ಅವರು ಮಾತ್ರ ಜಪ ಮಾಡುವ ಅಥವಾ ಆಧ್ಯಾತ್ಮಿಕದಲ್ಲಿ ಅತ್ಯಂತ ಪ್ರಬಲವಾದಂತಹ ಇಚ್ಛೆ ಇದ್ದು ನನಗಿನ್ನೇನೂ ಬೇಡ ಕೇವಲ ಭಗವಂತ ಮಾತ್ರ ಬೇಕು ಅನ್ನುವಂತಹ ದೃಢ ನಿರ್ಧಾರ ಯಾರಿಗಿದೆಯೋ ಯಾವ ಮನಸ್ಸಿನಲ್ಲಿ ಗಟ್ಟಿಯಾಗಿ ನಿಂತಿದೆಯೋ ಅಂತಹ ಮನಸ್ಸು ಮಾತ್ರ ಪ್ರಣವಜಪವನ್ನು ಮಾಡಬೇಕು ಅಂತ ಹೇಳಲಾಗುತ್ತೆ ಮತ್ತೆ ಕೆಲವೊಂದು ಸ್ಮೃತಿಗಳಲ್ಲಿ ಮತ್ತು ಕೆಲವೊಂದು ಪುರಾಣಗಳಲ್ಲಿ ಕೂಡ ಇದನ್ನು ನಾವು ನೋಡ್ಬೋದು ಏನಪ್ಪಾ ಅಂತ ಹೇಳಿದ್ರೆ ಈ ಪ್ರಣವಜಪವನ್ನು ಕೇವಲ ಬ್ರಾಹ್ಮಣರು ಮಾತ್ರ ಉಚ್ಚಾರಣೆ ಮಾಡಲಿಕ್ಕೆ ಅವರಿಗೆ ಅಧಿಕಾರವಿದೆ ಅದರಲ್ಲೂ ಪುರುಷರಿಗೆ ಮಾತ್ರ ಉಚ್ಚಾರಣೆ ಮಾಡಲಿಕ್ಕೆ ಅಧಿಕಾರವಿದೆ ಸ್ತ್ರೀಯರಿಗೆ ಅಧಿಕಾರವಿಲ್ಲ ಅಂತಹ ನಾವು ಸಾಧುಗಳನ್ನು ಕೂಡ ಅನೇಕ ಪುರಾಣಗಳಲ್ಲಿ ನೋಡ್ಬೋದು ಅದೇನೇ ಇರಲಿ ಏನೇ ಇದ್ದರೂ ಆಗಿದ್ರು ಅದಕ್ಕೆ ಇನ್ನೊಂದು ಒಂದು ಏನಪ್ಪ ಈ ಉಪಾಯವನ್ನು ಇನ್ನೊಂದು ಉಪಾಯವನ್ನು ಏನು ಹೇಳ್ಬೋದು ಅಂತ ಹೇಳಿದ್ರೆ ಮಾರ್ಗವನ್ನು ಹೇಳ್ಬೋದು ಅಂತ ಹೇಳಿದ್ರೆ ಯಾರೇ ಆಗಲಿ ಆಧ್ಯಾತ್ಮಿಕ ಜೀವನದಲ್ಲಿ ಆಸಕ್ತಿ ಇದೆಯೋ ಮತ್ತು ಬೇರೆ ಏನೂ ಬೇಡ ಭಗವಂತ ಒಬ್ಬನೇ ಬೇಕು ಎಂಬುದಾಗಿ ಮನಸ್ಸಲ್ಲಿ ಇದೆಯೋ ಅವನು ಯಾರೇ ಆಗಿದ್ರು ಕೂಡ ಪ್ರಣವವನ್ನು ಜಪ ಮಾಡಬಹುದು ಇದಿಷ್ಟು ಸಲಹೆಯನ್ನು ಕೊಡ್ಬೋದು ಯಾವುದೇ ವ್ಯಕ್ತಿ ಆಗಿರ್ಬೋದು ಯಾವುದೇ ಲಿಂಗಕ್ಕೆ ಸೇರಿರ್ಬೋದು ಅದರಲ್ಲಿ ತಾರತಮ್ಯವೂ ಇಲ್ಲ ಅದೊಂದು ಆದರೆ ಯಾರಿಗೆ ಸವಾಸನೆ ಅದು ಬೇಕು ಇದು ಬೇಕು ಬ್ರಹ್ಮಲೋಕ ಬೇಕು ಸ್ವರ್ಗ ಬೇಕು ಅನ್ನುವಂತಹ ಒಂದು ಮನಸ್ಸಿದ್ರು ಕೂಡ ಆಗ ಪ್ರಣವದ ಜೊತೆಗೆ ಬೀಜ ಮಂತ್ರ ಮತ್ತು ಆಯಾ ದೇವತೆಯ ಹೆಸರು ಮತ್ತು ನಮಃ ವೌಷಢ ಸ್ವಾಹ ಸ್ವದ ಇತ್ಯಾದಿ ಏನೇನಿದೆಯೋ ಅದು ತಲೆ ಅಂತ ಹೇಳ್ತೀವಿ ಆಡು ಭಾಷೆಯಲ್ಲಿ ಹೇಳಬೇಕಾದ್ರೆ ತಲೆ ಈ ಕಡೆ ಪ್ರಣವ ಮತ್ತು ಬೀಜಾಕ್ಷರ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಹೆಸರು ಕೊನೆಯಲ್ಲಿ ಬರ್ತಕ್ಕಂಥದ್ದು ಬಾಲ ನಮಃ ಇತ್ಯಾದಿ ಆ ಇಡಿ ಮಂತ್ರವನ್ನ ಅವರು ಜಪಿಸಬೇಕಾಗ್ತದೆ ಈಗ ದ್ವಾದಶಾಕ್ಷರಿ ಮಂತ್ರ ಅಷ್ಟಾಕ್ಷರಿ ಮಂತ್ರ ಪಂಚಾಕ್ಷರಿ ಮಂತ್ರ ಈ ಎಲ್ಲ ಮಂತ್ರಗಳು ಕೂಡ ಅವರಿಗೆ ಎರಡನ್ನೂ ಕೊಡ್ತದೆ ನೆನಪೇರು ಎರಡನ್ನೂ ಕೊಡ್ತದೆ ಭೋಗ ಮೋಕ್ಷ ಕ್ರಮವಾಗಿ ಕ್ರಮವಾಗಿ ಕೊಡ್ತದೆ ಭೋಗವನ್ನು ಕೊಡ್ತದೆ ಮೋಕ್ಷವನ್ನು ಕೊಡ್ತದೆ ಹೇಗೆ ಕೊಡ್ತದೆ ಅಂದರೆ ಓಂ ಇರುವುದರಿಂದ ಅದು ಮೋಕ್ಷಪ್ರದಕ್ಕೂ ಹೋದ ಮೋಕ್ಷವನ್ನು ಕೊಡ್ತದೆ ಓಂ ಮತ್ತೆ ಇನ್ನುಳಿದಂತಹ ಬೀಜಾಕ್ಷರ ಆ ಬೀಜ ಅಂತಕ್ಕಂಥದ್ದು ಅದೇ ಆ ದೇವತೆಯೇ ಬೀಜ ರೂಪದಿಂದ ಇರುವುದರಿಂದ ಬೀಜಾಕ್ಷರ ಅಂತ ಹೆಸರು ಈ ದೇವತೆಗಳಂದ್ರೆ ಏನು ಅಕ್ಷರ ರೂಪದಲ್ಲಿ ಇರ್ತಕ್ಕಂಥದ್ದು ವರ್ಣಾತ್ಮಕ ದೇವತಾಮಯ ದೇವತೆಗಳು ಎಲ್ಲ ವರ್ಣಾತ್ಮಕ ರೂಪದಲ್ಲಿ ಇರ್ತಾರೆ ಈ ಬೀಜ ಆ ಪ್ರತಿಯೊಂದು ಬೀಜ ಅಂತಕ್ಕಂಥದ್ದು ಆಯಾ ದೇವತೆಯ ಶರೀರ ಕೋಶ ಏನು ನಮ್ಗೆ ಕಾಣಿಸೋದಿಲ್ಲವಲ್ಲ ಅಂದರೆ ನಿಮ್ಗೆ ಯಾವುದೂ ಕಾಣಿಸ್ಬೇಕಾಗಿಲ್ಲ ಈಗ ಈ ಅದನ್ನೇ ಚಾಂದೋಗಿ ಉಪದೇಶದಲ್ಲಿ ಅಪ್ಪ ಮಗನಿಗೆ ಹೇಳು ಮಗನೇ ಒಂದು ಆಲದ ಮರ ಬೀರ ತೊಗೊಂಡ್ಬಾ ಅಂತ ಮಗ ತೊಗೊಂಡು ಬಂದ ಇದನ್ನು ಒಡಿ ಅಂತ ಒಡೆದ ಏನು ಕಾಣಿಸ್ತಾ ಇದೆ ಏನು ಕಾಣಿಸೋದಿಲ್ಲ ಅಪ್ಪ ಅಂದ ಹೌದಾ ಹಾಗಿದ್ರೆ ಇದನ್ನ ನೆಟ್ಟರೆ ದೊಡ್ಡ ಆಲದ ಮರ ಬರುತ್ತಲ್ಲ ಎಲ್ಲಿಂದ ಬಂತು ಇದರಿಂದ ಬಂತು ಅಪ್ಪ ಅಂದ ತೋರ್ಸೋ ಹಾಲದ ಮರ ಅಂದ ಇಲ್ಲ ಅಂದ ಇಲ್ಲ ಅಂತ ಹೇಳಿ ಹೇಳ್ತೀವಿ ಮತ್ತೆ ನೀವು ಇಲ್ಲದರಿಂದ ಇರುವುದು ಬರುವುದಿಲ್ಲ ಯಾವತ್ತು ಶೂನ್ಯದಿಂದ ಇರುವುದು ಯಾವತ್ತೂ ಬರುವುದಿಲ್ಲ ಇರುವುದರಿಂದಲೇ ಇರುವುದು ಬರುತ್ತದೆ ತಂದೆಯಿಂದಲೇ ಮಗ ಬರಬೇಕೆ ಹೊತ್ತು ಗಾಳಿಯಿಂದ ಮಗ ಬರುವುದಿಲ್ಲ ಅದು ಲಾಜಿಕ್ ಹಾಗಿದ್ರೆ ಎಲ್ಲಿತ್ತು ನಿಮ್ಮ ಕಣಿಗೆ ಕಾಣಿಸೋದಿಲ್ಲ ಅಷ್ಟೇ ಹಾಗೆ ಹೇಳಬೇಕು ಅವ್ಯಕ್ತವಾಗಿ ಇತ್ತು ವ್ಯಕ್ತವಾಗಿ ಇರಲಿಲ್ಲ ಸೂಕ್ಷ್ಮ ಸೂಕ್ಷ್ಮದ ರೂಪದಲ್ಲಿ ಇತ್ತು ಸೂಕ್ಷ್ಮವಾಗಿ ಇತ್ತು ಹಾಗೆ ಈ ಬೀಜ ಅಂತಕ್ಕಂಥದ್ದು ಆ ದೇವತೆಯ ಸೂಕ್ಷ್ಮವ ಸೂಕ್ಷ್ಮಾತಿ ಸೂಕ್ಷ್ಮವಯ ಮಯವಾದಂಥ ಶರೀರ ಇದನ್ನು ನಿಮ್ಮ ಪ್ರಾಣದ ಜೊತೆಗೆ ನಿಮ್ಮ ಪ್ರಾಣದ ಪ್ರಾಣವಾಗಿಸಿ ಅದನ್ನು ಯಾವಾಗ ಜಪಿಸುತ್ತಾ ಜಪಿಸುತ್ತಾ ಜಪಿಸುತ್ತಾ ಅದು ಯಾವುದೋ ಒಂದು ಟೈಮಲ್ಲಿ ನಿಜವಾಗಲೂ ಒಂದೇ ಬಾರಿ ಜಪ ಸಾಕು ಒಂದು ಜಪ ಸಾಕು ಉತ್ತಮ ಅಧಿಕಾರಿ ಅದು ಅತ್ಯುತ್ತಮ ಅಧಿಕಾರಿ ಅದು ಒಂದೇ ಜ್ ಒಂದು ಜಪ ಸಾಕು ಅತ್ಯುತ್ತಮ ಯಾರು ಎಷ್ಟು ಜನ ಇರ್ಲಿಕ್ಕೆ ಸಾಧ್ಯ ಅತ್ಯುತ್ತಮ ಅಧಿಕಾರಿಗಳು ಕೋಟಿಗೊಬ್ಬ ಹಾ ಹೇಳಕ್ಕಾಗುದಿಲ್ಲ ಕೋಟಿಗೊಬ್ಬನು ಇರ್ತಾನೆ ಇಲ್ಲ ಇರ್ಬೋದು ಬಹುದು ಹೀಗಾಗಿ ಅದನ್ನು ಸಿದ್ಧಿ ಮಾಡಬೇಕಾದ್ರೆ ಬೇರೆ ಹಲವಾರು ಉಪಾಯಗಳನ್ನು ಆಶ್ರಯಿಸಬೇಕಾಗುತ್ತೆ ಪದೇ ಪದೇ ಜಪ ಮಾಡುತ್ತಾ ಇರೋದ್ರಿಂದಲೇ ನಮಗೆ ಆ ಯೋಗ್ಯತೆಯು ಬರ್ತದೆ ನಿಧಾನಕ್ಕೆ ಅಧಿಕಾರತ್ವ ಬರ್ತದೆ ನಮ್ಮ ನಮ್ಮಲ್ಲೇ ಬರ್ತದೆ ಅಧಿಕಾರತ್ವ ಅಧಿಕಾರತ್ವ ಬಂದಾಗ ಒಮ್ಮೆ ಜಪ ಮಾಡಿದ್ರೆ ಸಾಕು ಆಗೋಲ್ಲ ಅಧಿಕಾರತ್ವ ಬಂದ ಮೇಲೆ ಒಮ್ಮೆ ಜಪ ಮಾಡಿದ್ರೆ ಸಾಕು ಸಿದ್ಧಿಸ್ತದೆ ಮಂತ್ರ ಸಿದ್ಧಿಸ್ತದೆ ಹಾಗೆಯೇ ಈಗೇನು ಹೇಳಿದ ಹಾಗವ ಕೇವಲ ಪ್ರಣವ ಅಂತಕ್ಕಂಥದ್ದು ಅದು ಮುಕ್ತಿ ಒಯ್ಯುವುದರಿಂದ ಮುಕ್ತಿಗೆ ಒಯ್ಯುವುದರಿಂದ ಯಾರಿಗೆ ವಾಸನೆಗಳಿಲ್ಲವೋ ಶುದ್ಧ ಮನಸ್ಕರೋ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮಾತ್ರ ರುಚಿ ಇರುವವರೋ ಅಂಥವರಿಗೆ ಅದರ ಜಪದಲ್ಲಿ ಅಧಿಕಾರವಿದೆ ಅಧಿಕಾರ ಅಂತ ಹೇಳಿದ್ರೆ ನೀವು ಮಾತ್ರ ಜಮಿಸ್ಬೇಕ್ರಿ ನೀವು ಜಪಿಸೋಂಗಿಲ್ಲ ಅಂತ ಆರ್ಡ್ರ್ ಮಾಡೋದು ಅದು ಅಧಿಕಾರ ಅಂದರೆ ಅಧಿಕಾರ ಅಂದರೆ ಅದರ ರಹಸ್ಯ ಏನು ಗೊತ್ತಾ ಇಂಥವ್ರು ಯಾರು ಯಾರಿಗೆ ಜಪ ಮಾಡಿದರೆ ಅದು ಫಲಿಸುತ್ತದೆಯೋ ಅದು ಅಧಿಕಾರ ಯಾರ ಮನಸ್ಸಿನಲ್ಲಿ ವಾಸನೆ ಇದೆಯೋ ಅದು ಅವರು ಎಷ್ಟು ಬಾರಿ ಅದನ್ನು ಜಪಿಸಿದ್ರು ಕೂಡ ನಿಷ್ಫಲ ಯಾಕೆ ನಿಷ್ಫಲವಾಯಿತು ಅಧಿಕಾರ ಇಲ್ಲ ಇವನಿಗೆ ಯಾಕೆ ಸಫಲವಾಯಿತು ಅಧಿಕಾರ ಇಲ್ಲ ರಹಸ್ಯ ಅಂತ ಅಧಿಕಾರ ಮತ್ತು ಅನಧಿಕಾರದಲ್ಲಿ ರಹಸ್ಯ ಅಂದರೆ ಇಲ್ಲ ಅಧಿಕಾರಿಯಾದ ಒಂದು ಒಂದು ಕೆಲಸವನ್ನು ಮಾಡಿದ್ರೆ ಆ ಕೆಲಸ ಫಲಿಸುತ್ತದೆ ಈಗ ನಾನು ಹೋಗಿ ಹೇಳ್ಬೇಕು ಆರ್ಡರ್ ಮಾಡಿ ಈಗ ಮಿಲ್ಟ್ರಿಗೆ ಆರ್ಡರ್ ಮಾಡ್ತೀನಿ ನಾನು ಹೋಗಿ ನಮ್ಮ ನರ ನೆರೆ ರಾಷ್ಟ್ರದ ಮೇಲೆ ಆಕ್ರಮಣ ಮಾಡು ತುಂಬ ಕಾಟ ಕೊಡ್ತಾಯಿದ್ದಾರೆ ನೆರೆಯ ರಾಷ್ಟ್ರ ಹೋಗಿ ಆಕ್ರಮಣ ಮಾಡು ಅಂತ ಜನರಲ್ ಚೀಫ್ ಜನರಲ್ ಹಿಂಗ್ ಹೇಳ್ತೀನಿ ಆರ್ಮಿ ಅವನು ಮಾಡ್ತಾನ ಮಾಡೋದು ನೀನ್ಯೋ ಬೀದಿ ದಾಸ ಅಂತ ಯಾಕೆ ನಾನು ಅಧಿಕಾರಿ ಅಲ್ಲ ಅದೇ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಒಂದು ಸುಮ್ಮನೆ ಒಂದು ಸಿಗ್ನೇಚರ್ ಹಾಕಿ ಕೊಟ್ಟರೆ ಆಯಿತು ಒಂದು ಬಟನ್ ಒತ್ತುಬಿಡಿ ನ್ಯೂಕ್ಲಿಯಾಗ ಒಂದು ಒಟನ್ ಒತ್ತಿ ಅಂತ ಅವನು ಎಲ್ಲ ಪವರ್ ಇರುತ್ತೆ ಅದನ್ನೊಂದು ಬರ್ ಕೊಟ್ಟುಬಿಡ್ತಾನೆ ಆಯ್ತು ಅವನು ಹೊಟ್ಟೆ ಅಂದರೆ ಮುಗೀತಿ ಇಲ್ಲಿ ಒತ್ತಾಯ್ತು ಯಾಕೆ ಅಲ್ಲಿ ಅಧಿಕಾರಿ ಹಾಗೆಯೇ ನಾನು ಹೇಳ್ಬೋದು ನಾನು ಹೇಳಲಿಕ್ಕಾಗೋದಿಲ್ಲ ಅಂತಲ್ಲ ನನಗೂ ಹಕ್ಕಿದೆ ಪ್ರಜಾಪ್ರಭುತ್ವ ತಾನೆ ಹೇಳ್ಬೋದು ಆದರೆ ಬೆಲೆ ಇಲ್ಲ ಆದರೆ ಅವನು ಹೇಳಿದರೆ ಬೆಲೆ ಇರುತ್ತೆ ಹಾಗೆ ಅಧಿಕಾರಿಯಾದವನು ಆಯಾ ಮಂತ್ರವನ್ನು ಪಡಿಸಿದ್ರೆ ತಕ್ಷಣ ಅದಕ್ಕೆ ಫಲ ಅಧಿಕಾರಿ ಅಲ್ಲದೇ ಅವನು ಆ ಮಂತ್ರವನ್ನು ಎಷ್ಟೇ ಲಕ್ಷ ಬಾರಿ ಎಷ್ಟೇ ಕೋಟಿ ಬಾರಿ ಎಷ್ಟೇ ಜನ್ಮ ಅವನು ಮಾಡಿದರೂ ಕೂಡ ನಿಷ್ಫಲ ಅದಕ್ಕೋಸ್ಕರ ಅಧಿಕಾರತ್ವವನ್ನು ತಿಳಿದುಕೊಂಡೇ ಆಯಾ ಮಂತ್ರವನ್ನು ಜಪಿಸುವುದು ಕ್ಷೇಮಕರ ಎಂಬ ಸಲಹೆ ಇಷ್ಟಾಯಿತು ಇದಾದ ನಂತರ ಈಗ ನಾವು ನಾಮ ಹೇಳಿದೆ ನಾನು ನಾಮಪರಾಧಗಳು ಅಂತಿದೆ ನಾಮದಲ್ಲೂ ಕೂಡ ಅಪರಾಧವನ್ನು ಹೇಳಿದ್ದಾರೆ ನಾಮದಲ್ಲಿ ಅಪರಾಧ ಪದ್ಮಪುರಾಣ ಅನ್ನುವಂತಹ ಒಂದಾನೊಂದು ಪುರಾಣ ಆ ಪದ್ಮಪುರಾಣದ ಬ್ರಹ್ಮಖಂಡದಲ್ಲಿ ಸನತ್ ಕುಮಾರರು ನಾರದರಿಗೆ ಎಲ್ಲಿ ಹೋದರೂ ಈ ಸನತ್ ಕುಮಾರರು ನಾರದರೇ ನಮ್ಗೆ ಸಿಗೋದು ಎಲ್ಲೇ ಹೋ ಯಾಕೆ ಅಂದರೆ ಅವರೂ ಕೂಡ ಅವರ ಹೆಸರಿನಲ್ಲೂ ಕೂಡ ತಂತ್ರದ ಗ್ರಂಥಗಳು ನಮಗೆ ಸಿಗ್ತವೆ ಮನುವಿನ ಹೆಸರಿನಲ್ಲೂ ಒಂದು ತಂತ್ರದ ಗ್ರಂಥ ಇದೆ ಹಾಗೆಯೇ ನಾರದರ ಹೆಸರಿನಲ್ಲೂ ಒಂದು ತಂತ್ರದ ಗ್ರಂಥ ಇದೆ ಸನತ್ ಕುಮಾರ ತಂತ್ರ ಅಲ್ಲೇ ಒಂದು ತಂತ್ರ ಇದೆ ಇವರೆಲ್ಲ ತಂತ್ ತಂತ್ರದ ಪ್ರವರ್ತಕರು ಹೇಗೆ ವೈದಿಕ ಮಾರ್ಗವನ್ನು ಅವರು ನಿಷ್ಠಾ ಇದರಿಂದ ಅಪೂರ್ವಕವಾಗಿ ವೈದಿಕ ಮಾರ್ಗವನ್ನು ಪ್ರವರ್ತಿಸಿದ್ರೋ ಹಾಗೆ ತಂತ್ರ ಮಾರ್ಗಕ್ಕೂ ಕೂಡ ಇವರೆಲ್ಲರೂ ಆಚಾರ್ಯರು ಇಲ್ಲಿ ಸನತ್ ಕುಮಾರರು ನಾರದರಿಗೆ ಹೇಳ್ತಾರೆ ನೋಡಪ್ಪ ಈ ನಾಮಕ್ಕೆ ಅನೇಕ ಶಕ್ತಿ ಇದೆ ಈ ನಾಮದ ಶಕ್ತಿಯನ್ನು ಹೊರಳಿಸಿ ಸಾಧ್ಯ ಇದೆ ಆದರೆ ಎಲ್ಲ ಕಡೆಯೂ ಈ ನಾಮ ಸಫಲವಾಗುವುದಿಲ್ಲ ಅಂದರೆ ಫಲವನ್ನು ಕೊಡುವುದಿಲ್ಲ ಯಾಕೆ ಅಂದರೆ ಅದು ನಾಮಪರಾಧಗಳೆಂಬ ದೋಷದಿಂದ ಮುಕ್ತವಾಗಿದ್ದರೆ ಫಲವನ್ನು ಕೊಡ್ತವೆ ನಾಮವನ್ನು ಜಪಿಸುವಾಗ ದೀಕ್ಷೆಯನ್ನು ತೆಗೆದುಕೊಂಡು ಜಪಿಸುವಾಗ ಅಥವಾ ಜಪಿಸುವಾಗ ಅವನ ಒಂದು ವೃತ್ತಿ ಚರ್ಯೆ ಯಾವ ರೀತಿ ಇರಬೇಕು ಅನ್ನೋದನ್ನು ಹೇಳ್ತಾನೆ ಸನತ್ ಕುಮಾರ ಶೃಣು ನಾರದ ಗೋವಿಂದ ಪ್ರಿಯ ಗೋವಿಂದ ಧರ್ಮವಿತ್ ಯತ್ಪ್ರಷ್ಟೋಕ ನಿರ್ಮುಕ್ತಿ ಕಾರಣಂ ತಮಸ ಪರಂ ಹೇಳ್ತಾರೆ ಎಲ್ಲವೋ ನಾರ ನಾರದನೇ ಕೇಳಿಲ್ಲ ನೀನು ಗೋವಿಂದನಿಗೆ ಪ್ರಿಯ ಆ ನಾರಾಯಣನಿಗೆ ನೀನು ಪ್ರಿಯ ಗೋವಿಂದ ಧರ್ಮವಿತ್ ಆ ಭಗವಂತದಿಗೆ ಸಂಬಂಧಪಟ್ಟಂತಹ ಏನು ಧರ್ಮ ಇದೆ ವೈಷ್ಣವ ಧರ್ಮ ಅದನ್ನು ನೀನು ಚೆನ್ನಾಗಿ ಬಲ್ಲವನಾಗಿದ್ದ ಯತ್ ಪೃಷ್ಣಂ ನಿನ್ನಿಂದ ಏನು ಕೇಳಲ್ಪಟ್ಟಿದೆಯೋ ಯಾವುದನ್ನು ಕೇಳಲ್ಪಟ್ಟಿತು ಲೋಕ ನಿರ್ಮುಕ್ತಿ ಕಾರಣ ಈ ಪ್ರಪಂಚದಿಂದ ಹೇಗೆ ತಪ್ಪಿಸಿಕೊಳ್ಬೇಕು ಜನಮರಣಸಾರದಿಂದ ಹೇಗೆ ತಪ್ಪಿಸಿಕೊಳ್ಳಬೇಕು ಅನ್ನುವಂಥ ಪ್ರಶ್ನೆಯನ್ನು ನೀನು ಅದಕ್ಕೆ ಕಾರಣ ಮತ್ತು ಈ ಕತ್ತಲಿನ ಆಚೆ ತಮಸ ಪರಂ ಕತ್ತಲಿನ ಆಚೆಯ ಲೋಕವಾದಂತಹ ಭಗವಂತನ ಲೋಕವನ್ನ ಕಾಣುವುದಕ್ಕೆ ಒಂದು ಉಪಾಯವನ್ನ ನೀನು ಕೇಳಿದ್ಯಾ ಆ ಉಪಾಯವನ್ನ ನಾನು ಹೇಳ್ತೇನೆ ಈಗ ಕೇಳು ವಿವರ್ಜಿ ಷಠಧಿಯೋ ವ್ರಾತ್ಯ ಜಗದ್ ವಂಚಕ ದಂಭಾಂಕೃತಿ ಪಾನಪೈಶುನ ಪರಾ ಪಾಪಶ್ಚೇ ನಿಷ್ಠುರ ಸರ್ವಾಚಾರ ವಿವರ್ಜಿತ ಧರ್ಮಶಾಸ್ತ್ರದಲ್ಲಿ ಆಯಾ ಆಚಾರ ಏನೇನು ಬರೆದಿದ್ಯೋ ಯಾರ್ಯಾರು ಏನೇನು ಮಾಡಬೇಕು ಅಂಥೇಳಿ ಸ್ವಧರ್ಮ ಏನೇನು ಬರೆದಿದ್ಯೋ ಅದೆಲ್ಲವನ್ನೂ ಬಿಟ್ಟವರು ಏನೇನು ಹೇಳಿದ್ಯೋ ಅದನ್ನೇನು ಮಾಡ್ತಾ ಇಲ್ಲ ಬೇರೆ ಬೇರೆಯವರು ಏನೇನು ಹೇಳಿದ್ಯೋ ಅದನ್ನೇ ಮಾಡ್ತಾ ಇದ್ದಾರೆ ಅಂಥವರು ಷಠದಿಯಹ ಶಠ ಅಂತ ಹೇಳಿದ್ರೆ ಕಪಟ ಕಪಟ ಬುದ್ಧಿ ಉಳ್ಳವರು ಯಾರಿಗೆ ರುಜು ಬುದ್ಧಿ ಇಲ್ಲವೋ ಪ್ರಾಮಾಣಿಕರಲ್ವೋ ಶಠ ಬುದ್ಧಿ ಇದೆಯೋ ಅಂದರೆ ಕ್ರಿಕೆಟ್ ಮೈಂಡ್ ಅಂತ ಹೇಳ್ತೇವೆ ನಾವು ಅಂಥವ್ರು ಷಠದಿಯಹ ವ್ರಾತ್ಯ ವ್ರಾತ್ಯರು ಅಂತ ಹೇಳಿದ್ರೆ ವ್ರತದಿಂದ ಭ್ರಷ್ಟರಾದವು ವ್ರಾತ್ಯ ವ್ರತ ಏನು ಬ್ರಾಹ್ಮಣನಿಗೆ ಒಂದು ವ್ರತವಿದೆ ಆ ಜೀವನ ಪರ್ಯಂತ ಇಂಥ ವ್ರತವನ್ನೂ ಮಾಡ್ತೇನೆ ಅದನ್ನು ಮಾಡ್ತಾ ಇಲ್ಲ ಅವನು ಬಿಟ್ಬಿಟ್ಟಿದಾನ ಆಗ ಅವನು ವ್ರಾತ್ಯ ಅಂತ ಅನ್ಸ್ಕೊಡ್ತಾನೆ ಹಾಗೆ ಜಗದ್ವಂಚಕ ಇಡೀ ಲೋಕವನ್ನು ವಂಚನೆ ಮಾಡ್ತಾ ತಿರುಗ್ತಾ ಇರೋ ಟೋಪಿ ಹಾಕ್ತಾ ಇರೋ ಅಂಥವರು ಜಗದ್ವಂಚಕ ದಂಭ ಅಂದರೆ ಯಾರು ಕೇವಲ ಈ ಮದ ಡಂಬದಲ್ಲೇ ಇರ್ತಕ್ಕಂಥವ್ರು ಅಹಂಕೃತಿ ಅಹಂಕಾರ ಅದನ್ನು ಉಳ್ಳವರು ಪಾನ ಅಂದರೆ ಆ ಭಗವಂತನನ್ನೇ ಮದ್ಯದ ರೂಪದಲ್ಲಿ ಸೇವಿಸ್ತಾ ಬಂದಿರೋರು ಪಾನಪ್ರಿಯರು ಅಂತ ಮದ್ಯದಂಗಡಿ ಗಡಂಗಿಗೆ ಹೋಗ್ತಾ ಇರೋರು ಪಾನ ಪೈಶುನ ಪರಾಹ ಪೈಶುನ ಅಂದರೆ ಅತ್ಯಂತ ರುಚಿ ರುಚಿ ರುಚಿಯಾದಂತಹ ಏನೋ ಪಿಶುನತ ಚಾಡಿ ಹೇಳುವುದು ಎಲ್ಲದಕ್ಕಿಂತ ರುಚಿಯ ಭಗವನ್ ನಾಮಕ್ಕಿಂತ ರುಚಿ ಅದು ಈ ಲೋಕದಲ್ಲಿ ಅಂದರೆ ಪಿಶುನತೆ ನೀವು ಕೇಳಿ ಯಾರು ಪಿಶುನ ಪ್ರಿಯರೋ ಅವನ್ನು ಕೇಳಿ ಅವರು ಹೇಳ್ತಾರೆ ಏನಿದೆ ನಿಮ್ಮ ಭಗವಂತನ ನಾಮದಲ್ಲಿ ಚಾಡಿ ಹೇಳು ಅದು ಎಷ್ಟು ರುಚಿಯಾಗಿದೆ ಅದರ ಒಂದು ತುಂಬ ಚೆನ್ನಾಗಿ ಒಂದು ಕಡೆ ಒಂದು ಕಲಿ ಬಿಡಂಬನ ಅನ್ನುವಂತಹ ಒಂದು ಗ್ರಂಥದಲ್ಲಿ ತುಂಬ ಚೆನ್ನಾಗಿ ವಿವರಣೆ ವಿವರಿಸಿದ್ದಾರೆ ಕೂಡ ಹೇಗೆ ಅವರ ಕಣ್ಣುಗಳು ಯಾವ ರೀತಿ ಇರ್ತದೆ ಅವರ ನಾಲಿಗೆ ಯಾವ ರೀತಿ ಇರ್ತದೆ ಅವರ ಪ್ರತಿಯೊಂದು ಆ ಮುಖದ ಚರಿಗೆ ಚಾಡಿಗಳು ಎಷ್ಟು ಆನಂದದಿಂದ ಇರ್ತಾರೆ ಹೇಗಿರುತ್ತೆ ಅವರು ಕಿವಿಯಾಗಿ ಯಾವ ರೀತಿ ಇರ್ತದೆ ಎಲ್ಲ ತುಂಬ ಆಲಂಕಾರಿಕವಾಗಿ ವರ್ಣಿಸಿದ್ದಾರೆ ಏನೆಯಲ್ಲಿ ಇವರೆಲ್ಲರಿಗೂ ಪಾಪಾಷ್ಟೇ ನಿಷ್ಠುರ ನಿಶ್ ನಿಷ್ಠುರಾದಂತಹ ಕಠೋರ ಹೃದಯಾದಂತಹ ಪಾಪಿಗಳು ಯಾರ್ಯಾರಿದ್ದಾರೆಯೋ ಯೇ ಚ ಅನ್ಯೇ ಧನದಾರ ಪುತ್ರ ನಿರತಃ ಸರ್ವೇ ಅಧಮ ತೇಪಿ ಶ್ರೀ ಗೋವಿಂದ ಪದಾರವಿಂದ ಶರಣಾ ಶುದ್ಧಿ ದ್ವಿಜ ಮತ್ತೆ ಏಚ ಅನ್ಯ ಯಾರು ಇನ್ನುಳಿದವರು ಇಂತಹ ಪಾಪಗಳನ್ನು ಮಾಡಿಲ್ಲ ಆದರೆ ಹಗಲು ಇರಲು ಹೆಂಡತಿ ಮಕ್ಕಳು ಸಂಸಾರ ಕೇವಲ ಇದರಲ್ಲೇ ನಿರತರಾಗಿರ್ತಕ್ಕಂಥವರು ಒಂದು ಇನಿತು ತಮ್ಮ ಜೀವನದ ಸಮಯದಲ್ಲಿ ಭಗವಂತನಿಗೋಸ್ಕರ ಕೊಡದೇ ಇರತಕ್ಕಂಥವರು ಅಂತ ಅರ್ಥ ಸರ್ವೇ ಅಧಮ ಇವರೆಲ್ಲರೂ ಬಿದ್ದು ಹೋಗಿರ್ತಕ್ಕಂಥದ್ದು ಭಗವಂತನ ಆ ಕೃಪೆಯಿಂದ ಬಿದ್ದು ಹೋಗಿರ್ತಕ್ಕಂಥವರು ಅಂಥವರು ಕೂಡ ಶ್ರೀ ಗೋವಿಂದ ಪಾದಾರದಿಂದ ಶರಣಾ ಆ ಭಗವಂತನ ಪಾದದಲ್ಲಿ ಒಮ್ಮೆ ಶರಣಾಗಿದ್ದೇ ಆದರೆ ಎಲ್ಲವೋ ದ್ವಿಜೇ ನಾರದ ಶುದ್ಧಿ ಅವರು ಶುದ್ಧರಾಗ್ತಾರೆ ತಮಿ ದೇವಕರಂ ಕರುಣಾಕರಸ್ಥ ವಿರಜಂಗಮ ಮುಕ್ತಿಕರಂಪರಂ ಅತಿ ಚರಂತ್ಯಪರಾಧ ಜನಾ ಇಹ ತಾನ್ ವಪತಿ ಧ್ರುವ ನಾಮಹೀ ಈ ಭಗವಂತನ ಆ ಕರುಣೆ ಅಂತಕ್ಕಂಥದ್ದು ಎಂಥದ್ದು ಅಂತ ಹೇಳಿದ್ರೆ ಯಾರು ಅವನನ್ನು ನಿಂದಿಸ್ತಾರೆಯೋ ಅವರನ್ನೂ ಕೂಡ ಅವನು ಕರುಣೆಯಿಂದ ಉದ್ಧಾರ ಮಾಡಿರ್ತಾನೆ ಅವನು ಯಾವಾಗಲೂ ಇಂಥವರ ಹಿತಚಿಂತನೆಯನ್ನು ಅವನಿಗೆ ಯಾರು ದ್ವೇಷರೂ ಇಲ್ಲ ಯಾರು ಪ್ರಿಯರೂ ಇಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ನನ್ನ ಬರಲಿ ಅನ್ನೋದೇ ಅವನಿಗೆ ಯಾವಾಗಲೂ ಇರತಕ್ಕಂಥದ್ದು ಅಂಥವನ ಮೇಲೂ ಕೂಡ ಈ ಯಾರು ನಾಸ್ತಿಕರಿದ್ದಾರೆಯೋ ಅವರು ವೃಥಾ ದೋಷಾರೋಪಣೆ ಮಾಡ್ತಕ್ಕಂಥದ್ದು ಭಗವಂತ ಇಲ್ಲ ಅವನು ಹಾಗೆ ಇವನು ಹೀಗೆ ನಿಂದಿಸುವಂಥದ್ದು ಅವನ ಮೇಲೂ ಅವರ ಮೇಲೂ ಕೂಡ ಭಗವಂತನ ಕೃಪೆ ಇದೆ ಹಾಗೆಯೇ ಸರ್ವಾಪರಾಧ ಕೃತಪಿ ಮುಚ್ಚತೆ ಹರಿ ಸಂಶಯ ಹರೇರತ್ಯಪರಾಧನ್ಯ ಕುತ್ಪದ ವಿಪ ವಿಪ ದ್ವಿಪದ ಪಾಂಸವಹ ಅಂದರೆ ಎಲ್ಲ ಸರ್ವಾಪರಾಧ ಕೃತ ಬಿ ಎಲ್ಲ ಬಗೆಯ ಅಪರಾಧಗಳನ್ನು ಮಾಡಿದಾಗ್ಯೂ ಕೂಡ ಹರಿ ಸಂಶಯ ಯಾರು ಆ ಪರಮಾತ್ಮನನ್ನೇ ಸಂಪೂರ್ಣವಾಗಿ ಆಶ್ರಯಿಸಿಕೊಂಡಿರ್ತಾರೆಯೋ ಮುಚ್ಚತೆ ಬಿಡಲ್ಪಡುತ್ತಾರೆ ಎಲ್ಲ ಪಾಪಗಳಿಂದ ಸಂಸಾರದಿಂದಲೂ ಕೂಡ ಬಿಡಲ್ಪಡುತ್ತಾರೆ ಹರೇಹೆ ಅಭಿ ಅಪರಾಧ ಅನ್ಯ ಅಂಥವರೂ ಕೂಡ ಅಂತಹ ಮೂರ್ಖರು ಕೂಡ ಆ ಹರಿಯಲ್ಲೇ ಪುನೇ ಪುನಃ ಅಪರಾಧ ಬುದ್ಧಿಯನ್ನೇ ಮಾಡ್ತಾರೆ ಅಂತಹ ಪಾಪಿಗಳು ಇನ್ಯಂತಹ ಅವರಿಗೆ ಅವರನ್ನು ವರ್ಣಿಸ್ಲಿಕ್ಕೆ ಇನ್ಯಾವ ಒಂದು ಶಬ್ದವೂ ಇಲ್ಲ ಅಂತ ಇಲ್ಲಿ ಸನಂತ್ ಕುಮಾರ್ ಹೇಳ್ತಾ ಇದ್ದಾರೆ ಹಾಗಾದರೆ ಅದಕ್ಕೆ ಮಾರ್ಗವೇನು ಉಪಾಯವೇನು ಉದ್ಧಾರವಾಗಲಿಕ್ಕೆ ಅಂತವ್ರು ಅಂತ ಹೇಳಿದ್ರೆ ನಾಮಶ್ರಯ ಆ ಭಗವಂತನ ನಾಮದಲ್ಲೇ ಆಶ್ರಯವನ್ನು ಪಡಿತಕ್ಕಂಥದ್ದು ಕದಾಚ ತರತ್ಯ ಸಾ ನಾಮದ ಯಾವಾಗಲೂ ಒಮ್ಮೆಯಾದರೂ ಅವನು ಒಳ್ಳೆ ಬುದ್ಧಿ ಬಂದು ಯಾರಿಂತಾದರೂ ಉಪದೇಶ ಉಪದೇಶವನ್ನು ಪಡೆದು ನಾಮವನ್ನು ಅವನು ಜಪಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನು ಕೂಡ ಸಂಸಾರದಿಂದ ಪಾರಾಗ್ತಾನೆ ನಾಮನೋ ಹಿ ಸರ್ವಸುಹೃದೋ ಹಿ ಅಪರಾಧಾತ್ ಪದಿತ್ಯದ ಈ ಎಲ್ಲರಿಗೂ ಸ್ನೇಹಿತನಾದವನ್ಯಾರು ಅಂತ ಹೇಳಿದ್ರೆ ಈ ನಾಮ ಬೇರೆಯಾರ ಸ್ನೇಹಿತರೇ ಇಲ್ಲ ಮನೆಯ ನಿಜವಾದ ಸ್ನೇಹಿತರು ಯಾರು ಅಂತ ಹೇಳಿದ್ರೆ ಭಗವಂತ ನಾಮ ಸುಹೃದ್ ಅದಕ್ಕಿಂತ ಉತ್ತಮರಾದ ಸ್ನೇಹಿತರು ಇನ್ಯಾರು ಇಲ್ಲ ಆದರೆ ಈ ನಾಮವನ್ನು ಜಪಿಸಬೇಕಾದ್ರೆ ನಾಮಪರಾಧದಿಂದ ಮುಕ್ತವಾಗಿರಬೇಕು ನಾಮ ಅಂತ ಹೇಳುವಾಗ ನಾರದ ಪ್ರಶ್ನೆ ಕೇಳ್ತಾನೆ ಶ್ರೀನಾರದವ್ವಚ ಕೆ ಕೆ ಅಪರಾಧಾಭಿಪ್ರಯೇಂತ್ರ ನಾಂನೋ ಭಗವತಃ ಕೃತ ನಿಘ್ನಂತಿ ನೃಡಾಂ ಕೃತ್ಯಂ ಪ್ರಾಕೃತ ಹ್ಯಾನಯಂತಿ ಚೇ ಭಗವನ್ ಸನತ್ ಕುಮಾರ ದಯವಿಟ್ಟು ನನಗೆ ಯಾವ ಯಾವ ನಾಮ ಅಪರಾಧಗಳಿದೆ ಯಾವ ಯಾವ ಅಪರಾಧಗಳನ್ನು ಮಾಡುವುದರಿಂದ ಆ ಮನುಷ್ಯನನ್ನು ಮನುಷ್ಯನಾದವನು ನಾಮದಿಂದ ಸಿದ್ಧಿಯನ್ನು ಪಡೆಯುವುದಿಲ್ಲ ಅದನ್ನು ದಯವಿಟ್ಟು ನನಗೆ ಹೇಳು ಶ್ರೀ ಸನತ್ ಕುಮಾರವಾಚ ಈ ಸನ್ ಕುಮಾರ ಹೇಳ್ತ ಹೇಳ್ತಾನೆ ಸತಾ ನಿಂದ ಯಾರು ಸತ್ಪುರುಷರ ನಿಂದೆಯನ್ನು ಮಾಡ್ತಾರೆಯೋ ಅದು ಮೊಟ್ಟ ಮೊದಲನೆಯ ನಾಮ ಅಪರಾಧ ನಿಮಗೆ ಸಂಬಂಧಪಟ್ಟಿದ್ದಾರೋ ಇಲ್ಲವೋ ಅವರ ಸತ್ಪುರುಷರ ಲೋಕದಲ್ಲಿ ನಾಲಿಗೆ ಸುಮ್ಮನೆ ಇರುವುದಿಲ್ಲ ಯಾಕೆ ನಿನ್ನ ನೀಚ ಬುದ್ಧಿಯನ್ನು ಬಿಡು ನಾಲಿಗೆ ಆಚಾರವಿಲ್ಲದ ನಾಲಿಗೆ ಪುರೀಂದ್ರದಾಸು ಹೇಳ್ಬಿಟ್ಟಿದ್ದಾರೆ ಅದಕ್ಕೆ ಅದೇ ಕೆಲಸ ಯಾವಾಗಲೂ ಹರಿತವಾಗಿ ಓಡಾಡ್ತಾ ಇರತ್ತೆ ನಾಲಿಗೆ ಆದರೆ ಅಷ್ಟು ಹರಿತವಾಗಿ ನಿನ್ಯ ಬ್ಲೇಡು ಅಲ್ಲ ಅಷ್ಟು ಹರಿತವಾಗಿ ಓಡಾಡ್ತಾ ಇರುತ್ತೆ ಸತಾಂ ನಿಂದ ಸತಾಂ ನಿಂದ ಸತ್ಪುರುಷರ ನಿಂದಿಯನ್ನು ಮಾಡಿದಲ್ಲಿ ನಮ್ಮ ಪರಂ ಅಪರಾಧ ವಿತನುತೆ ಅದು ಅತ್ಯಂತ ನಾಮಕ್ಕೆ ಮಾಡಿದಂತಹ ಮೊಟ್ಟ ಮೊದಲನೆಯ ಪರಮ ಅಪರಾಧ ಕ್ಷಮೆಯಿಲ್ಲ ಅದಕ್ಕೆ ಅದಕ್ಕೆ ಕ್ಷಮೆ ಇಲ್ಲ ಅದಕ್ಕೆ ಮುಂದೆ ಹೇಳಲು ಈ ಎಲ್ಲ ನಾಪರಾಧಗಳನ್ನ ಹೇಗೆ ಹೋಗಲಾಡ್ಸ್ಬೋದು ಅದನ್ನು ಕೂಡ ಹೇಳುದು ಹೇಳಲಾಗಿದೆ ಹೇಗೆ ಹೋಗಲಾಡ್ಸ್ಕೋಬೋದು ಅಂತ ಎರಡನೆಯದಾಗಿ ಯತಃ ಕತಮು ಸಹತೆ ತದ್ ಬಿಗರ್ಹಾಂ ಯಾರಿಗೂ ಒಬ್ಬರಿಗೆ ಒಳ್ಳೆಯ ಹೆಸರು ಬಂದಿದ್ರು ಒಳ್ಳೆಯ ಗುಣದಿಂದ ಒಳ್ಳೆಯ ಹೆಸರು ಇದು ಸತ್ಪುರುಷರಲ್ಲ ಒಳ್ಳೆಯ ಹೆಸರು ಬಂದಿದೆ ನಿಮ್ಗೆ ಆಗ್ತಾ ಇಲ್ಲ ಹೊಟ್ಟೆ ಕಿಚ್ಚು ಅವನು ಹೀಗಂತೆ ಇವನು ಹಾಗಂತೆ ಅವನು ಕೊಳ್ಳೆ ಹೊಡೆದಿದಂತೆ ಇವನು ಹೀಗಂತೆ ನಿಮ್ಗೆ ಗೊತ್ತಿಲ್ಲ ಕತೆ ಏನು ಅಂತ ಆದರೂ ಕೂಡ ಅಂತೆ ಅಂತ ಹೇಳಿ ಅವನ ನಿಂದಿಯನ್ನು ನೀವು ಮಾಡ್ತಾ ಇದ್ರು ಹಿಂದೆ ನಿಂದಿಯನ್ನು ಹಿಂದಿಯಲ್ಲಿ ಮಾಡ್ತಾ ಇದ್ರು ಆಗ ಕೂಡ ನಾಮ ಆಗುತ್ತೆ ಇದೂ ಕೂಡ ಆದ್ದರಿಂದ ಎಷ್ಟು ನಾವು ಸೈಲೆಂಟ್ ಆಗಿರಬೇಕೋ ಒಳ್ಳೆಯದು ಇಲ್ಲಿ ಹೇಳ್ತಾ ಇದ್ದೆ ಸೈಲೆನ್ಸ್ ಗೋಲ್ಡನ್ ಮೌನ ಈ ಯಾರು ನಾಮ ಜಪವನ್ನು ಮಾಡ್ತಾರೋ ಮೊಟ್ಟ ಮೊದಲನೇದಾಗಿ ಏನು ಮಾಡಬೇಕೋ ಮೌನವನ್ನು ಆಶ್ರಯಿಸಿಕೊಳ್ಬೇಕು ಅದಕ್ಕೇ ವಿವೇಕ ಚೂಡಾವಣಿಯಲ್ಲಿ ಯೋಗಸ ಪ್ರಥಮ್ ದ್ವಾರಂ ವಾಂಗ್ ನಿರೋಧ ಅಂತ ಹೇಳ್ಬಿಟ್ಟಿದ್ದಾರೆ ಶಂಕರಾಚಾರ್ಯ ಯೋಗದ ಮೊಟ್ಟ ಮೊದಲನೆಯ ದ್ವಾರ ಭಾಗದ ಏನಪ್ಪ ಎಂಟರ್ ಎಂಟ್ರಾನ್ಸ್ ಹಾಕಬೇಕು ಏನು ಅಂದರೆ ವಾಂಗ್ ನಿರೋಧ ಮಾತನ್ನು ಕಂಟ್ರೋಲ್ ಮಾಡಬೇಕು ಎಷ್ಟು ಆಡದೇ ಹೋದರೆ ಅಷ್ಟು ಒಳ್ಳೆಯದು ಮಾತನ್ನು ಎಷ್ಟು ಬೇಕೋ ಅಷ್ಟು ಮಾತ್ರ ಆಡಬೇಕು ತುಂಬ ಕಷ್ಟ ಮಾಡಿ ತುಂಬ ಕಷ್ಟ ಆಡದೇ ಹೋದಾದ್ರೂ ಹೇಗಾದ್ರೂ ಇರ್ಬೋದು ಒಂದು ದಿವಸ ಹಿಂಗೆ ಕಷ್ಟಪಟ್ಟು ಹೀಗಾದ್ರೂ ಹೇಗಾದ್ರೂ ಇರ್ಬೋದು ಆದರೆ ಹಿತವಾಗಿ ಮಿತವಾಗಿ ಸಿಹಿಯಾಗಿ ಮೃದುವಾಗಿ ಮಾಡುವ ಮಾತನಾಡುವುದು ಅತ್ಯಂತ ಕಷ್ಟ ಅತ್ಯಂತ ಕಷ್ಟ ಮೌನ ಬಂಗಾರ ಆದರೆ ಮಿತವಾದಂತಹ ಮಾತು ವಜ್ರ ಮರತಕ ಮಾಣಿಕ್ಯ ತುಂಬಾ ಕಷ್ಟ ಹಾಗೆ ಮೂರನೇದು ಹೇಳ್ತಾ ಇದ್ದಾರೆ ನಾಮಪರ ಏನದು ಶಿವೋರ್ಯಾಮಿ ಸಕಲಂ ಧಿಯ ಭಿನ್ನಂ ಪಶ್ಯೇತ್ ಸ ಖು ಹರಿನಾಮ ಹಿತಕರ ಇಲ್ಲಿ ಕೊಡ್ಲಿಕ್ಕೆ ಬಂತು ಯಾರು ಗುಣದಿಂದಲೂ ನಾಮಾದಿ ಇನ್ನಿತರ ಏನೇನಿದೆಯೋ ಅದರಲ್ಲಿಲ್ಲೂ ಕೂಡ ಆ ನಾಮ ಮಹಿಮೆ ಇತ್ಯಾದಿಗಳಿಂದ ಹರಿಗೂ ಶಿವನಿಗೂ ಭೇದವನ್ನು ಹೇಳ್ತಾರೆಯೋ ಅವರಿಗೆ ಎಂದೆಂದೂ ಕೂಡ ಹರಿನಾಮದ ಸಾಕ್ಷಾತ್ಕಾರ ಆಗುವುದಿಲ್ಲ ಇದು ಪ್ರತಿಜ್ಞೆ ಮಾಡಿ ಸಂತಕುಮಾರ್ ಹೇಳಿಬಿಟ್ಟಿದ್ದಾರೆ ಯಾರು ಹರಿಗೂ ಹರಗೂ ಹರನಿಗೂ ಶಿವನಿಗೂ ವಿಷ್ಣುವಿಗೂ ಗುಣದಲ್ಲಿ ಇವನು ಹೆಚ್ಚು ಇವನು ಕಡಿಮೆ ಇವನು ಇಂತಿಂತಿರ್ತಾನೆ ಇವನೇನು ಮಾಡಿದಾನೆ ಮಹಾ ಇವನ್ ಹಾಗಂತೆ ಇವನು ಹೀಗಂತೆ ಅಂತ ಭೇದವನ್ನು ಎಲ್ಲಾದರೂ ನಿಮ್ಮ ಬುದ್ಧಿಯಲ್ಲಿ ಕಲ್ಪಿಸಿದ್ರೂ ನಾಮವನ್ನು ಜಪ ಮಾಡುವನು ಶತಕೋಟಿ ಹರಿನಾಮವನ್ನು ಜಪ ಮಾಡಿದರೂ ಕೂಡ ಆ ಹರಿನಾಮ ಅಂತಕ್ಕಂಥದ್ದು ಸಫಲವಾಗುವುದಿಲ್ಲ ಇದಕ್ಕೆ ಹರಿಯದ ಪ್ರತಿಜ್ಞೆಯೇ ಇದೆ ಹಾಗೆಯೇ ಶಿವಪುರಾಣದ ಶಿವನು ಹೇಳ್ಬಿಟ್ಟಿದ್ದಾನಿಬಿಟ್ಟಿದ್ದ ನನಗೂ ಹರಿಗೂ ಭೇದವನ್ನು ಕಲ್ಪಿಸಿದ್ದೇ ಆದರೆ ಎಂದೆಂದೂ ಕೂಡ ನಾನು ಅವರಿಗೆ ಒಲಿಯುವುದಿಲ್ಲ ನಾನು ಅವನ ಶತ್ರುವಾಗ್ತೇನೆ ಅಂತ ಇದು ಇದನ್ನು ನಾವು ಮನಸ್ಸಿನಲ್ಲಿ ಮುಖ್ಯವಾಗಿ ಯಾರು ಫೆನೆಟಿಕ್ ಇರ್ತಾರೋ ಮತಾಂಧರು ಅಂಥವರ ತಲೆಯಲ್ಲಿ ಚೆನ್ನಾಗಿ ಡ್ರಿಲ್ ಮಾಡಬೇಕಿತ್ತು ಹಾಕ್ಕೊಡೋದಲ್ಲ ಡ್ರಿಲ್ ಮಾಡಬೇಕು ಗುರೋ ಅವಜ್ಞ ಇದು ಇನ್ನೂ ಡೇಂಜರಸ್ ಗುರೋ ಅವಜ್ಞಾ ಗುರುವಿನ ನಿಂದೆ ಇದು ನೋಡಿ ಈ ಗುರುವಿನ ನಿಂದೆ ಅಂತಕ್ಕಂಥದ್ದು ನಮ್ಮ ಶಾಸ್ತ್ರದಲ್ಲಿ ಎಲ್ಲ ಕಡೆಯಲ್ಲಿ ಹೇಳಿದ್ದಾರೆ ಆತ್ ಅಧ್ಯಾತ್ಮ ವಿದ್ಯೆ ಒಂದೇ ಅಲ್ಲ ಅಪರ ವಿದ್ಯೆ ಆದಂತಹ ವೇದಾಧ್ಯಯದಲ್ಲೂ ಕೂಡ ಕೇವಲ ವೇದ ವೇದಿಕ್ ಚಾಂಟಿಂಗ್ ಮಾಡ್ತೀವಲ್ಲ ಅದರಲ್ಲೂ ಕೂಡ ಆ ಗುರುವಿನ ನಿಂದೆಯನ್ನು ಮಾಡಬಾರ್ದು ಗುರುವಿನಿಂದೆ ಎಂತ ಇದರಲ್ಲೂ ಮಾಡಬಾರ್ದು ಯಾಕೆ ಅಂತ ಹೇಳಿ ನಮ್ಮ ಒಂದು ಸಂಪ್ರದಾಯದಲ್ಲಿ ಏನು ಅಂತ ಹೇಳಿದ್ರೆ ಯಾರು ಒಂದಕ್ಷರವನ್ನೂ ಕೂಡ ನನಗೆ ಹೇಳ್ಕೊಟ್ಟಿರ್ತಾನೋ ಅವನು ಗುರುವಿನ ತುಲ್ಯ ಗುರುವಿಗೆ ಸಮಾನ ಒಂದು ಅಕ್ಷರ ಯಾಕೆ ಯಾರಿಂದ ತಿಳಿದು ಬಂತು ಆ ಒಂದಕ್ಷರ ಆ ವ್ಯಕ್ತಿ ಅವನು ಗುರು ಇಲ್ಲೇ ಹೋದರೆ ಆ ಅಕ್ಷರ ಗೊತ್ತಾಗ್ತಿರ್ಲಿಲ್ಲ ಆ ವ್ಯಕ್ತಿ ಗೊತ್ತಾಗ್ತಿರ್ಲಿಲ್ಲ ಆದ್ರಿಂದ ಅವನು ಕೂಡ ಗುರು ಸಮಾನ ಗುರೋಹ ಅವಜ್ಞ ನಿಂದೆ ಮಾಡಬಾರ್ದು ಗುರುವಿನ ನಿಂದೆ ಶ್ಯು ಶ್ರುತಿ ಶಾಸ್ತ್ರ ನಿಂದನ ಇದಂತೂ ಈಗಿನ ಜಗತ್ತಿನಲ್ಲಿ ಅತ್ಯಂತ ಹೋಲ್ಸೇಲ್ ಆಗಿ ನಡೀತಾ ಇದೆ ಶ್ರುತಿ ಶಾಸ್ತ್ರ ನಿಂದನ ನಿಮ್ಮ ವೇದಗಳಲ್ಲಿ ಏನಿದೆ ನಿಮ್ಮ ಶಾಸ್ತ್ರದಲ್ಲಿ ಏನಿದೆ ನಿಮ್ಮ ಪುರಾಣಗಳಲ್ಲಿ ಏನಿದೆ ಕಂತೆ ಅಂತ ಹೋಯ್ತು ಶ್ರುತಿ ವೇದ ಮತ್ತು ಶಾಸ್ತ್ರದ ನಿಂದೆ ಮಾಡಿದ್ರೆ ನಾಮಪರಾಧ ಬಂದ ಯಾಕೆ ಅಂದರೆ ನಿಮಗೆ ನಾಮ ಸಿಕ್ಕಿದ್ಯಲ್ಲಿಂದ ಶ್ರುತಿಯಿಂದ ನಾಮ ಸಿಕ್ಕಿದ್ಯಲ್ಲಿಂದ ಶಾಸ್ತ್ರದಿಂದ ಪುರಾಣಗಳಿಂದ ಆ ಭಗವಂತನ ಇದ್ದಾನೆ ಅಂತ ಹೇಳಿ ಹೇಳುವುದು ಯಾರು ಶ್ರುತಿ ಶಾಸ್ತ್ರ ಅದನ್ನೇ ನೀವು ಅಸಡ್ಡೆ ಮಾಡಿ ಹ ಅಂತ ಹೇಳಿ ಅವಜ್ಞೆ ಮಾಡಿದರೆ ನಿಮಗೆ ಶ್ರದ್ಧೆ ಇಲ್ಲ ಅಂತಾಯಿತು ಯಾವಾಗ ಮೂಲದಲ್ಲೇ ಶ್ರದ್ಧೆ ಇಲ್ವೋ ತೊಗೊಂಡಿರುವಂಥ ನಾಮದಲ್ಲಿ ಶ್ರದ್ಧೆ ಬರಲಿಕ್ಕೆ ಹೇಗೆ ಸಾಧ್ಯ ಲಾಜಿಕ್ ಆದ್ದರಿಂದ ಯಾವತ್ತೂ ಕೂಡ ಶ್ರುತಿಶಾಸ್ತ್ರವನ್ನು ನಿಂದೆ ಮಾಡಿ ನಾಮಕಲಿಸುವುದಿಲ್ಲ ಅಂ ಇದು ಇನ್ನೊಂದು ಹರಿನಾಮದಲ್ಲಿ ಅರ್ಥವಾದವನ್ನು ಕಲ್ಪನೆ ಮಾಡತಕ್ಕಂಥದ್ದು ಅರ್ಥವಾದ ಅಂದ್ರೆ ಏನು ಈಗ ಅಜಾಮಿಳೋಪಾಖ್ಯಾನ ಅಂತ ಬಂದಿದೆ ಭಾಗವತಲ್ಲಿ ಹೇಳಿದ್ದಾರೆ ಅಜಾಮಿಳನು ಇಷ್ಟೊಂದೆಲ್ಲ ಪಾಪವನ್ನು ಮಾಡಿದ್ರೂ ಕೂಡ ಮರಣ ಸಮಯದಲ್ಲಿ ಒಂದೇ ಒಂದು ಬಾರಿ ಅದೂ ಮಗನನ್ನು ಕುರಿತು ಹರಿಯನ್ನು ಕುರಿತಲ್ಲ ಮಗನನ್ನು ಕುರಿತು ನಾರಾಯಣ ಅನ್ನುವಂಥ ಶಬ್ದ ಮಾತ್ರವನ್ನು ಹೇಳುವುದರಿಂದಲೇ ಕೂಡ ಯಮದೂತರು ಕೂಡ ಅವನು ಹುಟ್ಟಲಿಕ್ಕೆ ಆಗೋದಿಲ್ಲ ನಾರಾಯಣ ದೂತರು ಬಂದು ಅವನು ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾನೆ ಇದನ್ನು ಒಬ್ಬ ಕೇಳ್ತಾನೆ ಕೇಳಿದ ತಕ್ಷಣ ಅವನು ಹೇಳ್ತಾನ ಅದೆಲ್ಲ ಯಾಕೆ ಹೇಳ್ತಾರೆ ಗೊತ್ತಾ ಇದೆಲ್ಲ ಅರ್ಥವಾದ ಕಣ್ರಿ ಅರ್ಥವಾದ ಏನು ಗೊತ್ತಾ ಯಾವುದಾದ್ರೂ ಒಂದರಲ್ಲಿ ರುಚಿಯನ್ನು ಹುಟ್ಟಿಸುವುದಕ್ಕೆ ಅದನ್ನು ಹೊಗಳಾಗುತ್ತೆ ಅದಕ್ಕೆ ಅರ್ಥವಾದ ಅಂತ ಹೆಸರು ಇದು ಟೆಕ್ನಿಕಲ್ ಟರ್ಮ್ ಮೀಮಾಂಸದಲ್ಲಿ ಇದೊಂದು ಟೆಕ್ನಿಕಲ್ ಟರ್ಮ್ ಪರಿಭಾಷಣೆ ಶಬ್ದ ಹೇಗೆ ಹರಿನಾಮ ಜಪ ಮಾಡಿದ್ರೆ ಈ ವಿಷ್ಣು ಸಹಸ್ರಮಲ್ಲಿ ಇದೆ ಏನೋ ಫಲಶ್ರತಿ ಇದೆ ಲಲಿತಾಸಲ್ಲಿ ಇದೆ ಫಲಶ್ರುತಿ ಇದೆ ಹಾಗೆ ದುರ್ಗಾಸಪ್ತಶ್ರುತಿಯಲ್ಲಿ ಫಲಶ್ರುತಿ ಇದೆ ಈ ಫಲಶ್ರುತಿಯೆಲ್ಲ ಏನು ಗೊತ್ತಾ ನಿಜವಾಗಿ ಆಗುವುದಿಲ್ಲ ನಿಜವಾಗಿ ಆಗುವುದಿಲ್ಲ ಯಾಕೆ ಹೇಳಿದ್ದು ಅಂದರೆ ಇದನ್ನು ಓದುವಾಗ ಅದು ಓ ಆಗುತ್ತೆ ನಾನು ಜಪ ಮಾಡಿದ್ರೆ ಈ ಥರ ಅಂತ ಹೇಳಿ ಜನರು ಇದರಲ್ಲಿ ಪ್ರವೃತ್ತಿಯನ್ನು ಪಡಿತಾರೆ ಹೀಗೆ ಯಾರು ಈ ಬುದ್ಧಿ ಇಟ್ಕೊಂಡು ಬುದ್ಧಿಯನ್ನು ಇಟ್ಕೊಂಡು ನಾಮ ಜಪವನ್ನು ಮಾಡ್ತಾರೋ ಅದು ಅರ್ಥವಾದವನ್ನು ಇಟ್ಕೊಂಡು ನಾಮ ಜಪವನ್ನು ಮಾಡಿದ್ರು ಅಂತ ಅರ್ಥ ಅಂಥವರಿಗೆ ನಾಮ ಜಪ ಫಲಿಸುವುದೇ ಇಲ್ಲ ಫಲಿಸುವುದಿಲ್ಲ ಅದು ಆ ಮಹಾ ಅಪರಾಧಗಳಲ್ಲಿ ನಾಮ ಅಪರಾಧಗಳಲ್ಲಿ ಒಂದು ಹರಿನಾಮಕ್ಕೆ ಅರ್ಥವಾದವನ್ನು ಕಲ್ಪನೆ ಮಾಡ್ತಕ್ಕಂಥದ್ದು ಹಾಗೆಯೇ ಅಂತಹ ಪಾಪಬುದ್ಧಿಗೆ ನ ವಿದ್ಯತೆ ತಸ್ಯ ಯಮೈರ್ಹಿ ಶುದ್ಧಿ ಅಂತಹ ಮೂರ್ಖನಿಗೆ ಅಂತಹ ಅಧವನಿಗೆ ಯಮಲೋಕಕ್ಕೆ ಹೋಗಿ ಯಮವನ್ನು ನಾಲ್ಕು ಬಿಗಿದ್ರೂ ಕೂಡ ಶುದ್ಧಿ ಆಗುವುದಿಲ್ಲ ಅಂದರೆ ಅವನ ಪಾಪಕ್ಷೇವ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಮವನ್ನು ನಾಲ್ಕು ಬಿಗಿದ್ರು ಬಾಣಲೀಲಿ ಫ್ರೈ ಮಾಡಿದ್ರೂ ಕೂಡ ಅವನು ವಾಪಸ್ ಬಂದು ಈ ಶುದ್ಧನಾಗೂ ಇಲ್ಲ ಧರ್ಮ ವ್ರತ ತ್ಯಾಗ ಹುತಾದಿ ಸರ್ವ ಶುಭಾಕ್ರಿಯ ಸಾಮ್ಯ ಅಪಿ ಪ್ರಮಾದ ಧರ್ಮವ್ರತ ಏನೇನು ಆಯಾ ಧರ್ಮಗಳಲ್ಲಿ ವ್ರತವನ್ನು ಹೇಳಿದ್ದಾರೆ ಇಂತಿಂತ ಕಾಲದಲ್ಲಿ ಇಂತಿಂತ ವ್ರತವನ್ನು ಮಾಡಬೇಕು ಅದು ಮಾಡ್ಕೊಂಡು ಬರ್ತಾ ಇದ್ರು ತಂದೆಯ ಕಾಲದಲ್ಲಿ ಅಜ್ಜನ ಕಾಲದಲ್ಲಿ ಈಗ ಬಿಟ್ಟುಬಿಟ್ಟು ಧರ್ಮವ್ರತದ ತ್ಯಾಗ ಅದರಿಂದ ಕೂಡ ನಾವು ಸಿದ್ಧಿಸುವುದಿಲ್ಲ ಹಾಗೆ ಹುತಾಶ ಹುತಾದಿ ಸರ್ವ ಶುಭಕ್ರಿಯ ಏನೇನು ಯಜ್ಞ ಯಾಗಗಳು ಹೇಳಿದ್ದಾರೋ ಮತ್ತು ಶುಭಕ್ರಿಯೆ ಏನೇನು ಇದೆಯೋ ವೇದದಲ್ಲಿ ಶ್ರುತಿಯಲ್ಲಿ ಸ್ಮೃತಿಯಲ್ಲಿ ಏನೇನು ಹೇಳಿದ್ದಾರೋ ಅದಕ್ಕೂ ಕೂಡ ನಾವು ಸಾಮಾನ್ಯವಾಗಿ ಮಾಡ್ತೀವ ಊಟ ತಿಂಡಿ ಪಿಕ್ನಿಕ್ ಪಬ್ಬು ಬಾರು ಹೋಗೋದು ಅದಕ್ಕೂ ಇದಕ್ಕೇನು ವ್ಯತ್ಯಾಸ ಇಲ್ಲ ರೀ ಅದೆಲ್ಲ ನಾವು ಏನಕ್ಕೆ ಮಾಡ್ತೀವಿ ರಿಕ್ರಿಯೇಷನ್ ಮಾಡ್ತೀವಿ ಹಾಗೆಯೇ ನಮ್ಮ ಈ ಪುರಾತನ ಇದ್ದಾರಲ್ಲ ಅವರು ಕೂಡ ಅವ್ರಿಗೆ ಇನ್ನೇನು ಆವಾಗ ಸಿನಿಮಾ ಟಾಕೀಸ್ ಇತ್ತಾ ಇರಲಿಲ್ಲ ಪಿಕ್ನಿಕ್ ಇತ್ತ ಇರಲಿಲ್ಲ ಪಾರ್ಕ್ ಇರೋ ಪಾರ್ಕ್ ಇತ್ತ ಇರಲಿಲ್ಲ ಅದಕ್ಕೋಸ್ಕರ ಇದೆಲ್ಲ ಒಂದು ರಿಕ್ರಿಯೇಷನ್ ತ ಮಾಡಿದ್ದಾರೆ ಅಷ್ಟೇ ನಾಟಕ ಇದೆಲ್ಲ ಅದಕ್ಕೋಸ್ಕರ ಆಗಾಗ ಈ ಶುಭ ಕ್ರ ಈ ಕ್ರಿಯೆಗಳು ಮಾಡ್ತಾರೆ ಹೋಮ ಯಜ್ಞ ಯಾಗ ಹವನ ಪಾರಾಯಣ ಜಪತಪಾದಿಗಳು ಮಾಡ್ತಿದ್ರು ಯಾಕೆ ಟೈಮ್ ಪಾಸ್ ಮಾಡಲಿಕ್ಕೆ ನಾವು ಹೇಗೆ ಮಾಡ್ತೀವೋ ಸಿನಿಮಾ ಟಾಕೀಸ್ ಹೋಗಿ ಹಾಗೆ ಅವರು ಮಾಡ್ತಾ ಇದ್ರು ಅಂದರೆ ನಾವು ಮಾಡ್ತಕ್ಕಂತಹ ನೈಸರ್ಗಿಕ ಕ್ರಿಯೆಗಳಿಗೂ ಇದಕ್ಕೂ ಸಾಮ್ಯ ಇವೆರಡು ಒಂದೇ ಅನ್ನುವಂಥ ಬುದ್ಧಿಯನ್ನು ಹೊಂದತಕ್ಕಂಥದ್ದು ಅದು ಮಹಾ ಡೇಂಜರಸ್ ಇದು ನಾಮಪರಾಧಗಳಲ್ಲಿ ಒಂದು ಅದರಲ್ಲಿ ಪ್ರಮಾದ ಅಶ್ರದ್ಧ ದಾನ ಮಾಡ್ತೇನೆ ಅಶ್ರದ್ಧ ಓ ತಗೊಳ್ರಿ ಈ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಇಷ್ಟು ಇದನ್ನು ಮಾಡಬೇಕು ಅಂತ ಯಾರು ಮಾಡ್ತಾರೆ ಈಗ ಕಾಲಾಗತ್ತಾ ಎಲ್ಲದರ ರೇಟು ಜಾಸ್ತಿ ಆಗಿದೆ ಪೆಟ್ರೋಲ್ ರೇಟು ಜಾಸ್ತಿ ಆಗಿದೆ ಅದರ ರೇಟ್ ಜಾಸ್ತಿ ಆಗಿದೆ ಅಂದರೆ ಸ್ವಲ್ಪ ಮಾಡೋಣ ಅವನು ಆ ಕಟುವ ಉಪನಿಷತ್ನಲ್ಲಿ ತಂದೆ ಗೌತಮ ಆರುಣಿ ಅವನು ಮಾಡ್ದ ಅದರಲ್ಲಿ ಬರುತ್ತೆ ತುಂಬ ಸುಂದರವಾದ ಉದಾಹರಣೆ ಅದು ಮೊದಲನೇ ಆಗಿ ಕಾವ್ಯಮಯವಾದಂತಹ ಉಪನಿಷತ್ತು ಅದರಲ್ಲಿ ಬರುತ್ತೆ ಎಂತಹ ಹಸುಗಳನ್ನು ಕೊಟ್ಟ ಅಂದರೆ ಅವನಪ್ಪ ದುಗ್ಧ ಲೋಹ ಕರೆದಾಗಿದೆ ಕೊನೆಯ ತೊಟ್ಟು ಹಾಲು ಕರೆದಾಗಿದೆ ಇನ್ನೇನು ಬರೋದಿಲ್ಲ ಕೆಸಿ ಹಾಲು ಬರೋದಿಲ್ಲ ಎಷ್ಟು ಹಿಂಡಿದ್ರು ಬರುವುದಿಲ್ಲ ಆಮೇಲೆ ಜಗ್ಡ ತೃಣ ಹುಟ್ಟಿನಿಂದ ಇಲ್ಲಿ ತನಕ ಎಷ್ಟು ಹುಲ್ಲನ್ನು ಮೇಯ್ಬೇಕು ಅಷ್ಟು ಮೇಯ್ನು ಹಲ್ಲೆಲ್ಲ ಉದುರು ಹೋಗಿದೆ ಆ ಹಸುವಿಗೆ ಇನ್ನದು ಜಗಿಲಿಕ್ಕೂ ಆಗಲ್ಲ ಮೆಲುಕು ಹಾಕಲಿಕ್ಕೆ ಮತ್ತೂ ಆಗಲ್ಲ ಅಂತಹ ಹಸು ನಿರಿದ್ರಿಯ ಅದು ಎಷ್ಟು ಕರುವನ್ನು ಹಾಕಬೇಕಾಗಿದೆಯೋ ಅಷ್ಟು ಹಾಕಿ ಆಗಿದೆ ಇನ್ನದು ಹಾಕ್ಲಿಕ್ಕೆ ಸಾಧ್ಯವಿಲ್ಲ ಅಂತಹ ನಿರಂತಿಯ ಅಂತವನ್ನು ಅವನು ಕೊಡ್ತಾ ಇದ್ದಂತೆ ಬ್ರಾಹ್ಮಣರಿಗೆ ತಕ್ಷಣ ಮಗ ನೋಡ್ದ ನಚಿಕೇತ ಅವನಲ್ಲಿ ಶ್ರದ್ಧೆ ಹೋಗ್ತು ಅಪ್ಪ ಈ ಥರ ಹಸುವನ್ನೆಲ್ಲ ಕೊಟ್ಟರೆ ಅವನಿಗೆ ಸದ್ಗತಿ ಒದಗುವುದಿರಲಿ ನರಕವೇ ಪ್ರಾಪ್ತಿಯಾಗತ್ತೆ ಈಗ ನಾನು ನನ್ನ ಅಪ್ಪನಿಗೆ ಅವನ ಧರ್ಮವನ್ನು ಏನಿದೆಯೋ ಅದನ್ನು ಹೇಳಬೇಕು ಅಂತ ಬುದ್ಧಿಯಿಂದ ಅಪ್ಪನು ಹೇಳ್ತಾನೆ ಅಪ್ಪ ನೀನು ಇಂತಿಂಥ ಹಸುಗಳನ್ನೆಲ್ಲ ಕೊಡ್ತಾ ಇದೆಯಲ್ಲ ಇದನ್ನ ಕೊಟ್ರೆ ನಿನಗೆ ನರಕ ಪ್ರಾಪ್ತಿ ಉಂಟಾಗುತ್ತೆ ಆಗ ನಂತರ ಕತೆ ಶುರುವಾಗುತ್ತೆ ಅಪ್ಪನಿಗೆ ಕೋಪ ಬಂತು ಏನು ಮಗ ಕೇಳ್ತಾನೆ ಹಾಗಿದ್ರೆ ಇಂಥ ಆಸೆಗಳನ್ನೆಲ್ಲ ಕೊಡ್ತೀಯಲ್ಲ ನಾನ್ ಬಹುಶಃ ನಿನ್ಗೆ ಅನಿಸಿರ್ಬೇಕು ನಾನು ಒಬ್ಬ ಯೂಸ್ಲೆಸ್ ಫೆಲೋ ವರ್ತ್ಲೆಸ್ ಫೆಲೋ ಅಂತ ನನ್ನನ್ನು ಯಾರಕ್ಕೆ ಕೊಡ್ತೀಯಾ ಹೇಳ್ಬಿಡು ನನ್ನನ್ನು ಯಾರ ದಾಳ ದಾನವಾಗಿ ಕೊಡ್ತೀಯಾ ಹೇಳ್ಬು ಹುಡು ಯಾರ ಕೊಡ್ತೀಯಾ ಯಾರಕ್ಕೆ ಕೊಡ್ತೀಯಾ ಯಾರಕ್ಕೆ ಕೊಡ್ತೀಯಾ ಅಂತ ಹೇಳಿದ್ರು ಅಪ್ಪಕ್ಕೆ ಅಪ್ಪ ಮೊದಲೇ ಸೇರಿ ಹೇಳುವಾಗ ಅವ್ನು ಬ್ಯುಸಿಯಾಗಿದ್ದ ಎಲ್ಲ ಬಡದನ ಕೊಡೋದೊಳಗೆ ಬ್ಯುಸಿಯಾಗಿದ್ದ ಕೊಡ್ತಾ ಇದ್ದಾನೆ ಈ ಮಂತ್ರಗಳನ್ನು ಹೇಳ್ಕೊಂಡು ಕೊಡ್ತಾ ಇದ್ದಾನೆ ಇವ್ನ ಮಗ ಬಂದು ಅಪ್ಪ ಅಂದ ಫಸ್ಟ್ ದೂರದಲ್ಲೇ ನಿಂತ್ಕೊಂಡು ಹೇಳ್ದೆ ಅಪ್ಪ ನಾನು ಯಾರು ಕೊಡ್ತೀಯ ಕೇಳಲಿಲ್ಲ ಕಿವಿ ಬ್ಯುಸಿ ಎರಡನೇ ಸರಿ ಕೊಡ್ತಾ ಇದ್ದಾನೆ ಇವನ್ ಮಗ ಮಗ ಇನ್ನೂ ಹತ್ರ ಬಂದ ಅಪ್ಪ ನಾನು ಯಾರು ಕೊಡ್ತೀಯ ಹ್ಞೂ ಕೊಟ್ಕೊಂಡು ನೋಡ್ದೆ ಸರಿ ಇನ್ನು ಆಯಿತು ಆದರೂ ಬ್ಯುಸಿ ಇನ್ನೂ ಕೊಡ್ತಾನೇ ಇದ್ದಾನೆ ಏನೇನು ಯೂಸ್ಲೆಸ್ ತಿಂಗ್ ಇದೆಯೋ ವಿಶ್ವಜಿತ್ ಯಾಗದಲ್ಲಿ ತನ್ನದು ಅಂತಕ್ಕಂಥ ಏನೇನಿದೆಯೋ ಎಲ್ಲವನ್ನೂ ಅವನು ದಾನವಾಗಿ ಕೊಟ್ಬಿಡ್ಬೇಕು ಹೀಗಾಗಿ ಅವನು ಎಲ್ಲವನ್ನೂ ಕೊಡ್ತಾ ಇದ್ದ ಮಗನಿಗೆ ಇನ್ನೂ ಅನಿಸ್ತು ಅಯ್ಯೋ ಅಪ್ಪ ಇನ್ನೂ ಅಲ್ಲಿ ಹೋಗ್ತಾ ಇದೆಯಲ್ಲ ಆ ಇದು ಬ್ರಾಹ್ಮಣರಿಗೆ ಎಲ್ಲ ಅಂತ ಆಸ್ರಗಳು ಹೋಗ್ತಾ ಇದೆಯಲ್ಲ ಅವರು ಇನ್ನೆಷ್ಟು ಹಿಡಿ ಶಾಪ ಹಾಕ್ತಾ ಇದ್ದಾರೋ ನಮ್ಮ ಅಪ್ಪನ ಮೇಲೆ ನಮ್ಮ ಅಪ್ಪನ್ನ ರಕ್ಷಿಸ್ಬೇಕು ನರಕದಿಂದ ಅಪ್ಪಾ ಅಂತ ಹೇಳಿ ಅವನು ಅವನ ಹತ್ತಿರವೇ ಬಂತು ಅಲ್ಲಾಡ್ಸಿ ಕೇಳ್ತಾನೆ ಹಿಂಗೇ ಕೋಪ ನೆತ್ತಿ ಏರಿ ನಿನ್ನನ್ನು ಯಮನಿಗೆ ಕೊಟ್ಟೆ ಹೋಗು ಅಂತ ಹೇಳ್ಬಿಡ್ತಾರೆ ಹಾಗೆ ಇದೇ ಕತೆ ಮಹಾಭಾರತದಲ್ಲಿ ಬರ್ತದೆ ಮಹಾಭಾರತದಲ್ಲಿ ಗೋದಾನದ ಮಹಿಮೆಯನ್ನು ತಿಳಿಸ್ಲಿಕ್ಕೆ ಈ ಕತೆ ಬರ್ತದೆ ಅನೇಕ ಕಡೆ ಈ ಕತೆಗಳು ಬರ್ತವೆ ಈ ದಾನದ ಕತೆ ಪ್ರಶಂಸೆ ಮಾಡಿ ಬರ್ತದೆ ಹಾಗೆ ಇಲ್ಲಿ ಏನು ಹೇಳಲಿಕ್ಕೆ ಹೊರಟೆ ಅಂತ ಹೇಳಿದ್ರೆ ಅಶ್ರದ್ಧಾನ ಯಾರು ಶ್ರದ್ಧೆ ಇಲ್ಲದೆ ದಾನ ಮಾಡ್ತಾರೋ ಅವರಿಗೂ ಕೂಡ ನಾಮ ಅಪರಾಧದ ಫಲ ಬರ್ತದೆ ನಾಮ ಜಪವೂ ಮಾಡ್ತಾ ಇರ್ತಾರೆ ಅಶ್ರದ್ಧೆಯಿಂದ ದಾನವೂ ಕೊಡ್ತಾ ಇದ್ದಾರೆ ಅದರೊಳಗೆ ಇದೆ ಶ್ರದ್ಧೆಯ ದೇಯಂ ಹಿಯಾದೇಯಂ ಭಿಯ ದೇಯಂ ಸಂವಿಧಾ ದೇಯಂ ಇದಿಷ್ಟು ತೈತ್ರಿಯ ಉಪನಿಷತ್ನಲ್ಲಿ ಗುರು ಶಿಷ್ಯ ನೀನು ವೇದಗಳನ್ನೆಲ್ಲ ಅಧ್ಯಯನ ಮಾಡಿಕೊಂಡು ಗೃಹಸ್ಥಾಶ್ರಮಕ್ಕೆ ಕಾಲಿಡಲಿಕ್ಕೆ ಹೋಗ್ತಾ ಇದ್ದಾನೆ ಸಮಾವರ್ತನ ಸ್ನಾನ ಮಾಡಿಕೊಂಡು ಗೃಹಸ್ಥಾಶ್ರಮ ಅಂತಹ ಟೈಮಲ್ಲಿ ಅವನು ಈಗ ಒಂದು ವ್ಯಾಲಿಡೆಕ್ಟ್ರಿ ಫಂಕ್ಷನ್ ಮಾಡುವಾಗ ಅದರ ಕೊನೆಯಲ್ಲಿ ಶಿಷ್ಯನಿಗೆ ಉಪದೇಶ ಮಾಡುವನು ಆ ಉಪದೇಶದಿಂದ ಹೇಳ್ತಾ ಇದ್ದಾನೆ ಹೇಗೆ ದಾನ ಮಾಡಬೇಕು ಶ್ರದ್ಧೆಯಿಂದ ದಾನ ಮಾಡಬೇಕು ಆದರೆ ಯಾವಾಗ ಅಶ್ರದ್ಧೆಯಿಂದ ದಾನ ಮಾಡ್ತಿರೋ ಆಗ ನೀವು ಮಾಡಿದಂತಹ ನಾಮ ಏನೇನಿದೆಯೋ ಅದು ಫಲವನ್ನು ಕೊಡಬೇಕು ವಿಣುಕು ಅಭಿ ಅಶೃಣ್ಮ ಉಪದೇಶ ಯಾರು ಗುರು ಶಾಸ್ತ್ರ ಶ್ರುತಿಯಲ್ಲಿ ಹೇಳಿದಂತಹ ಉಪದೇಶವನ್ನ ಹೀಗೆ ಕಿವಿಗೊಟ್ಟು ಕೇಳುವಲ್ವೋ ವಿಮುಖರಾಗಿ ಹೀಗೆ ಕೂತಿರ್ತಾರೋ ಇಲ್ಲಿ ಉಪದೇಶ ನಡೀತಾ ಇದೆಯೇ ಇವರು ಹೀಗೆ ತಿಳ್ಬಿಡ್ತಾರೆ ಅಂಥವರಿಗೂ ಕೂಡ ನಾಮದಲ್ಲಿ ಅವರು ಎಷ್ಟು ನಾಮವನ್ನು ಜಪಿಸಿದರೂ ಕೂಡ ವಿಮುಖರಾಗಿ ಕೂತವರು ಉಪದೇಶಗಳಿಗೆ ಆ ನಾಮಪರಾಧ ಬಂದೇ ಬರ್ತದೆ ನಾಮದಿಂದ ವಿಮುಖರಾಗಲಿಕ್ಕೆ ಸಾಧ್ಯವಿಲ್ಲ ಹಾಗೆ ಶಿವನಾಮ ಅಪರಾಧ ಇದಿಷ್ಟು ಕೂಡ ಆ ಶುಭ ನಾಮದ ಅಪರಾಧ ಆಗ್ತದೆ ಆ ಶಿವ ಅಂತ ಹೇಳಿದಲ್ಲಿ ಶುಭ ಮಂಗಳಕರವಾದಂತಹ ನಾಮದ ಅಪರಾಧವು ಆಗ್ತದೆ ಶುತ್ವಾಪಿ ನಾಮ ಮಾಹಾತ್ಮ್ಯಂ ಎಫ್ ಪ್ರೀತಿ ರಹಿತೋ ಅಧಮ ಇಷ್ಟೊಂದೆಲ್ಲ ನಾಮ ಮಹಿಮೆಯನ್ನು ಕೇಳಿದ್ರೂ ಕೂಡ ಯಾರ ಮನಸ್ಸಿನಲ್ಲಿ ಅದಕ್ಕೆ ಕುರಿತಾದಂತಹ ಪ್ರೀತಿ ಜಾಗೃತವಾಗುವುದಿಲ್ಲವಾ ಇಷ್ಟೊಂದೆಲ್ಲ ಮಹಿಮೆ ಇದೆಯೋ ಇವತ್ತಿಂದಲೇ ನಾನು ಜಪಿಸಕ್ಕೆ ಶುರು ಮಾಡಬೇಕು ಅಂತ ಯಾರಿಗನಿಸುವವೋ ಅಂತಹ ಅಹಮೋ ಅಹಂ ನಮ ಅಲ್ಲಿ ಪರಮಃ ಯಾರಲ್ಲಿ ನಾನು ನನ್ನದು ಇದೇ ತುಂಬಿಕೊಂಡಿದ್ಯೋ ನಾನ್ ಸಹ ಅಪಿ ಅಪರಾಧ ಕೃತ್ ಅಂತವನು ಕೂಡ ನಾಮದಲ್ಲಿ ಅಪರಾಧ ಮಾಡಿದರೂ ನಾಗುತ್ತಾನೆ ಏನದ ಶಂಕರೇಣ ಕೃಪಯ ಮಹ್ಯಂ ಮುನೀನಾ ಪರಂ ಪ್ರೋಕ್ತ ನಾಮ ಸುಖಾ ಭಗವತೋ ವರ್ಜಂ ಸದಾ ನೋಡು ಇದಿಷ್ಟೆಲ್ಲ ನಾಮಪರಾಧ ನಾನು ಈಗೇನೇನು ಹೇಳಿದ್ನೋ ನನಗೆ ಯಾರು ಹೇಳಿದ ಗೊತ್ತಾ ಸಾಕ್ಷಾತ್ ಶಂಕರ್ ಶಿವನೇ ನನಗೆ ಹೇಳಿದ್ದು ಇದರ ಸೀಕ್ರೆಟ್ ಏನು ಗೊತ್ತಾ ಸನತ್ ಕುಮಾರ ಇನ್ಯಾರೂ ಅಲ್ಲ ಯಾರನ್ನು ನಾವು ಕಾರ್ತಿಕೇಯ ಅಂತ ಹೇಳ್ತೇವೆಯೋ ಷಣ್ಮುಖ ಅಂತ ಹೇಳ್ತೇವೆಯೋ ಅವನೇ ಕುಮಾರ್ ಶಂಕರನು ಅವನಿಗೆ ಉಪದೇಶ ಮಾಡ್ತಾನೆ ಆ ಕಾರ್ತಿಕೇಯ ಅಥವಾ ಸನತ್ ಕುಮಾರನಿಗೆ ಉಪದೇಶ ಮಾಡ್ತಾನೆ ಆ ಸನತ್ ಕುಮಾರ ಈಗ ನಾರದರಿಗೆ ಅಂತಹ ಭಗವಂತನ ನಾಮ ಮಹಿಮೆಯನ್ನು ಯಾವುದು ಸುಖಾವಹ ಸುಖವನ್ನು ನಿಜವಾದ ಶಾಂತಿಯನ್ನು ತಂದು ಕೊಡ್ತವೆಯೋ ಅಂಥದ್ದನ್ನು ಈಗ ಹೇಳ್ತಾ ಇದ್ದೇನೆ ನಿನಗೆ ಹೇಳ್ತಾ ಇದ್ದೇನೆ ನಾನು ಅಂತ ಹೇಳ್ತಾರೆ ಮುಂದೆ ಮುಂದಿನ ತರಗತಿಯಲ್ಲಿ ಈ ನಾಮಾಪರಾಧಗಳಿಂದ ಪಾರಾಗಲಿಕ್ಕೆ ಏನು ಮಾಡಬೇಕು ಅನ್ನೋದ್ನ ಮುಂದಿನ ತರಕಿ ನೋಡೋಣ ಓಂ ಪೂರ್ಣಮದ ಪೂರ್ಣಮಿ ಪೂರ್ಣ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮೂರ್ಣಮೇವಶಿಷ್ಯತೆ ಶಾಂತಿಶಾಂತಿ ಶಾಂತಿ ಹರಿ ಓ ತತ್ಸಕೃಷ್ಣಾರ್ಪಣಮಸ್